ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಯಾವ ಸಾರ್ವಜನಿಕ ಸಂಸ್ಥೆಯಾಗಲಿ ಚಿರಕಾಲ ಬಾಳಿ ಕೃತ್ಯವೆನ್ನಿಸಬೇಕಾದರೆ ಅದಕ್ಕೆ ಮದಲು ಬೇಕಾದದ್ದು ತನ್ನಿಷ್ಠರಾದ ಕಾರ್ಯಕರ್ತರು ಒಬ್ಬನಂತೂ ಅಂತವನು ಹಗಲು ರಾತ್ರಿಯೂ ಸಂತತವಾಗಿ ದುಡಿಯುತ್ತಿರಬೇಕು ಆ ಒಬ್ಬ ಕಾರ್ಯಕರ್ತನು ಮೂಲ ಇರುತ್ತಾನೆ ಮಿಕ್ಕವರು ಅವನನ್ನು ಅವಲಂಬಿಸಿಕೊಂಡಿರುತ್ತಾರೆ ಪರಿಷತ್ತಿಗೆ ಹೀಗೆ ಸಾವಿರದ ಒಂಬೈನೂರ ಹದಿನೈದರಿಂದ ಇಪ್ಪತ್ತು ವರ್ಷ ಕಾಲ ಏಕಪ್ರಕಾರವಾದ ನಿಷ್ಠೆಯಿಂದ ಕಾರ್ಯಕರ್ತರಾಗಿ ನಿಂತು ಅವಲಂಬನೆ ಕೊಟ್ಟವರು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಅವರು ಬಹುಕಾಲ ಕಾರ್ಯದರ್ಶಿಯಾಗಿದ್ದರು ಕೆಲವು ಕಾಲ ಕೋಶಾಧಿಕಾರಿಯಾಗಿದ್ದರು ಇನ್ನು ಕೆಲವು ಕಾಲ ಪತ್ರಿಕೆ ಸಂಪಾದಕರಾಗಿದ್ದರು ಆದರೆ ಅವರಿಗೆ ಗೊತ್ತಾದ ಅಧಿಕಾರ ಸ್ಥಾನವಿರಲಿ ಇಲ್ಲದಿರಲಿ ಅವರು ಒಂದೇ ರೀತಿಯ ಶ್ರದ್ಧೋತ್ಸಾಹಗಳಿಂದ ಕೆಲಸ ಮಾಡಿದವರು ಪರಿಷತ್ತು ಎಂದರೆ ವೆಂಕಟನಾರಾಯಣಪ್ಪನವರು ಈ ತೆರೆದ ತದೇಕನಿಷ್ಠೆ ನಮ್ಮ ದೇಶದಲ್ಲಿ ಈಗ ಕಾಣಬರುತ್ತಿಲ್ಲ ಕನಿಷ್ಠನಾದ ಕಾರ್ಯಕರ್ತನೊಬ್ಬನಿಲ್ಲದ ನಮ್ಮ ಎಲ್ಲಾ ಸಂಸ್ಥೆಗಳು ಕೆಲವು ಕಾಲದ ನಂತರ ಕುಸಿದು ಬೀಳುತ್ತವೆ ನಮ್ಮ ಪೂರ್ವಾಚಾರ್ಯರುಗಳು ಲೋಕೋಪಕಾರಕ್ಕಾಗಿ ಸ್ಥಾಪಿಸಿದ ಮಠಗಳೇ ಈ ಗತಿಗೆ ಆಧುನಿಕ ಭಾರತದ ಮಹಾಪುರುಷರಾದ ತಿಲಕ್ ಗೋಖಲೆ ಗಾಂಧಿ ಲಜಪತರಾಯ್ ರವೀಂದ್ರನಾಥ ಠಾಕೂರ್ ಮೊದಲಾದ ಮಹನೀಯರು ಸ್ಥಾಪಿಸಿದ ಸಂಸ್ಥೆಗಳಿಗೂ ಅದೇ ಅವಸ್ಥೆ ಬರುತ್ತಿದೆ ಇದಕ್ಕೆ ಕಾರಣ ಸತ್ವಶುದ್ದಿಯುಳ್ಳ ಕಾರ್ಯಕರ್ತರ ಅಬಾವ. ಸಂಸ್ಥೆಗಳಿಗೆ ಅಧ್ಯಕ್ಷರಾಗುವುದಕ್ಕೂ ಕಾರ್ಯದರ್ಶಿಯಾಗುವುದಕ್ಕೂ ಅಭ್ಯರ್ಥಿಗಳ ಸಂಖ್ಯೆಗೇನೂ ಕೊರತೆ ಇಲ್ಲ ರಾಜಕೀಯ ಚುನಾವಣೆಗೆ ಜನ ಕಾರ್ಯದರ್ಶಿತನ ಕಾರ್ಯಕಾರಿ ಸಮಿತಿಯ ಸದಸ್ಯತನ ಮುಂತಾದ ಗೌರವ ಪದವಿಗಳಿಗೆ ಪೈಪೋಟಿ ನಡೆಸಲು ಜನ ಮುಂದೆ ಬರುತ್ತಾರೆ ಸ್ಪರ್ಧೆ ನಡೆಸುತ್ತಾರೆ ಕೋರ್ಟುಗಳಿಗೂ ಹತ್ತುತ್ತಾರೆ ಆದರೆ ಪ್ರಸಕ್ತ ಸಂಸ್ಥೆಗೆ ಅದರಿಂದ ಹೆಚ್ಚಿನ ಬಲವಾಗಲಿ ಕೀರ್ತಿಯಾಗಲಿ ದೊರೆಯಲಾರದು ಕಾರ್ಯದರ್ಶಿ ಎಂದು ಕರೆಸಿಕೊಂಡರೆ ಅಥವಾ ಅಧ್ಯಕ್ಷ ನೆನೆಸಿಕೊಂಡರೆ ಕೆಲವು ಸ್ಥಳಗಳಲ್ಲಿ ಅಂಥವರಿಗೆ ಪ್ರತಿಷ್ಠೆ ಸಿಕ್ಕುತ್ತದೆ ಸಣ್ಣಪುಟ್ಟ ಪ್ರಯೋಜನಗಳು ದೊರೆಯುತ್ತವೆ ಹೀಗೆ ಸಂಸ್ಥೆಯು ಅವರಿಗೆ ಹತ್ತಲು ಒಂದು ಮೆಟ್ಟಲಾಗುತ್ತದೆ ಸಂಸ್ಥೆಯನ್ನು ದೊಡ್ಡದು ಮಾಡಬೇಕೆನ್ನುವರು ವೆಂಕಟನಾರಾಯಣಪ್ಪನವರಂತೆ ಪ್ರಾಮಾಣಿಕವಾಗಿ ಸ್ವಪ್ರಯೋಜನದ ಚಿಂತೆ ಬಿಟ್ಟವರಾಗಿರಬೇಕು ವಿದ್ಯಾರ್ಥಿ ದಶಿ ಬೆಡ್ನಾವೆ ವೆಂಕಟನಾರಾಯಣಪ್ಪನವರ ತಂದೆ ಹಳೆಯ ಮೈಸೂರಿನ ಹಳೆಯ ಅಂಚೆ ಇಲಾಖೆಯಲ್ಲಿ ಪೋಸ್ಟ್ ಮಾಸ್ಟರ್ ಆಗಿದ್ದರು ಬೆಳ್ಳಾವೆ ಇರುವುದು ತುಮಕೂರು ಜಿಲ್ಲೆಯಲ್ಲಿ ಬೆಳ್ಳಾವೆಯು ಸಂತೆಗೆ ಪ್ರಸಿದ್ಧವಾದ ಊರು ವೆಂಕಟ ಅಲ್ಲಿ ಗಣ್ಯವಾದದ್ದು ಸೌಜನ್ಯ ಸದಾಚಾರಗಳಿಗೆ ಹೆಸರಾದದ್ದು ವೆಂಕಟನಾರಾಯಣಪ್ಪನವರು ತುಮಕೂರು ಹೈಸ್ಕೂಲ್ ಬಿಟ್ಟ ಬಳಿಕ ಅವರ ಪ್ರೌಢ ವಿದ್ಯಾಭ್ಯಾಸ ನಡೆದದ್ದು ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಪ್ರಸಿದ್ಧರಾದ ಜಾನ್ ಕುಕ್ರವರು ಆಗ ಕಾಲೇಜಿನ ಮುಖ್ಯಸ್ಥರಾಗಿದ್ದರು ಅವರಿಗೆ ವೆಂಕಟನಾರಾಯಣಪ್ಪನವರು ಮೆಚ್ಚಿನ ಶಿಷ್ಯರಾಗಿದ್ದರು ಕುಕ್ರವರು ಬೌದ್ಧಶಾಸ್ತ್ರದಲ್ಲಿ ಪ್ರವೀಣರು ಆ ಶಾಸ್ತ್ರವನ್ನು ಕುರಿತ ಅವರ ಗ್ರಂಥ ಬಹುಕಾಲ ಪಠ್ಯ ಗ್ರಂಥವಾಗಿ ಕಾಲೇಜಿನ ಆಡಳಿತದಲ್ಲಿಯೂ ಕುಕ್ವರು ಕಟ್ಟುನಿಟ್ಟಿನ ಸ್ವಭಾವದವರು ಅವರಿಗೆ ತಮ್ಮ ಕಾಲೇಜಿನ ವಿಷಯದಲ್ಲಿಯೂ ತಮ್ಮ ವಿದ್ಯಾರ್ಥಿಗಳ ವಿಷಯದಲ್ಲಿಯೂ ತುಂಬಾ ಹೆಮ್ಮೆ ಹೊಸದಾಗಿ ಕಾಲೇಜಿಗೆ ಸೇರಬಂದ ಹುಡುಗ ತಾನು ಹಿಂದಿನ ಒಬ್ಬ ಆ ಕಾಲೇಜಿನ ವಿದ್ಯಾರ್ಥಿಯ ಹತ್ತಿರದ ಸಂಬಂಧಿ ಎಂದು ಹೇಳಿದ ಕೂಡಲೇ ಅವನಿಗೆ ಪ್ರವೇಶ ಸುಲಭವಾಗುತ್ತಿತ್ತು ಬಹುಶಃ ಅಂಚೆ ಅಧಿಕಾರಸ್ಥರ ಅಭ್ಯಾಸದ ಪ್ರಭಾವದಿಂದಲೋ ಕುಕ್ ಸಾಹೇಬರ ರೀತಿಯ ಪ್ರಭಾವದಿಂದಲೋ ಎಲ್ಲ ನಡವಳಿಕೆಗಳಲ್ಲಿಯೂ ಕಟ್ಟುನಿಟ್ಟಿನಿಂದ ನಡೆಯುವುದು ಲೆಕ್ಕಾಚಾರದಿಂದ ಗೊತ್ತು ಮಾಡುವುದು ಸ್ವಭಾವವಾಗಿ ಬಂದಿತ್ತು ಅವರ ತಂಬಂದಿರಿಗೂ ಹಾಗೆಯೇ ಎಂದು ತೋರುತ್ತದೆ ವೆಂಕಟಪತಯ್ಯನವರು ವೆಂಕಟನಾರಾಯಣಪ್ಪನವರ ತಂಬಂದಿರಾದ ಬೆಳ್ಳಾವೆ ವೆಂಕಟಪತಯ್ಯನವರು ಮೋಕ್ಷಗುಂಡಂ ಕೃಷ್ಣಮೂರ್ತಿ ಡಿರಾಘವೇಂದ್ರರಾವ್ ಜಿಕೃಷ್ಣಮೂರ್ತಿ ಮೊದಲಾದ ಬೆಂಗಳೂರಿಗರು ಬೊಂಬಾಯಿಯಲ್ಲಿ ಲಾ ಕಾಲೇಜಿನಲ್ಲಿ ಸಹಾದ್ಯಾಯಿಗಳಾಗಿದ್ದರು ಅವರು ಒಂದು ಕೊಠಡಿಯನ್ನು ಬಾಡಿಗೆಗೆ ತೆಗೆದುಕೊಂಡು ಒಬ್ಬ ಅಡಿಗೆವನನ್ನು ಕೆಲಸಕ್ಕಿಸಿಕೊಂಡು ಆ ಎಲ್ಲಾ ಖರ್ಚುಗಳನ್ನು ತಾವೆಲ್ಲ ಸಮವಾಗಿ ಹಂಚಿಕೊಂಡು ಇರುತ್ತಿದ್ದರು ಆಡಳಿತ ಜವಾಬ್ದಾರಿಯನ್ನೆಲ್ಲ ವೆಂಕಟಪತಯ್ಯನವರಿಗೆ ಒಪ್ಪಿಸಿದ್ದರು ಒಂದು ಸಾರಿ ಬೇಸಿಗೆಯ ರಜಾ ಬಂದಾಗ ತಮ್ಮ ತಮ್ಮ ಊರುಗಳಿಗೆ ಹೊರಡುವ ಮುನ್ನ ಅವರು ತಮ್ಮಿಂದ ಸಲ್ಲಬೇಕಾದ ಹಣ ಎಷ್ಟಾಗಬಹುದೆಂಬುದನ್ನು ಅಂದಾಜು ಮಾಡಿ ಆ ಹಣವನ್ನು ವೆಂಕಟಪತಯ್ಯನವರ ಕೈಗೆ ಕೊಟ್ಟರು ವೆಂಕಟಪತಯ್ಯನವರು ಕರಾರಾಗಿ ಲೆಕ್ಕ ನೋಡಿ ಮೋಕ್ಷಗುಂಡಂ ಕೃಷ್ಣಮೂರ್ತಿ ಕೊಟ್ಟ ಆತನಿಂದ ಸಲ್ಲಬೇಕಾದದ್ದನ್ನು ಸಲ್ಲಿಸಿದ ಬಳಿಕ ಮೂರು ಕಾಸು ಉಳಿದಿತ್ತು ಇದನ್ನು ಆತನಿಗೆ ಹಿಂದಿರುಗಿಸುವ ಬಗೆ ಹೇಗೆ ವೆಂಕಟಪತಯ್ಯನವರು ತಮ್ಮ ಮನೆಗೆ ಬರೆದ ಕಾಗದದೊಡನೆ ಆ ಲಕೋಟೆಯಲ್ಲಿ ಇನ್ನೊಂದು ಚೀಟಿಯನ್ನಿರಿಸಿದ್ದರು ಇದು ಮೋಕ್ಷಗುಂಡಂ ಕೃಷ್ಣಮೂರ್ತಿಯ ಹೆಸರಿಗೆ ಬರೆದ ಆನ್ ಡಿಮಾಂಡ್ ಪತ್ರ ಅದನ್ನು ವೆಂಕಟಪತಯ್ಯನವರು ಬೊಂಬಾಯಿಗೆ ಹಿಂತಿರುಗಿದ ಬಳಿಕಾ ಕೃಷ್ಣಮೂರ್ತಿ ಆ ಚೀಟಿಯನ್ನು ತೋರಿಸಿ ತನ್ನ ಮೂರು ಕಾಸನ್ನು ವಸೂಲಿ ಮಾಡಿಕೊಳ್ಳತಕ್ಕದ್ದು ಮೂರು ಕಾಸನ್ನು ಮನೆಯರ್ಡರಿಗೆ ಅಂಗೀಕರಿಸುವುದಿಲ್ಲ ಮತ್ತು ಆ ಮಾಡಿದರೆ ಅಥವಾ ಕಾರ್ಡು ಮೊದಲಾದದ್ದನ್ನು ಕಳಿಸಿದರೆ ಮೂರು ಹೆಚ್ಚು ವೆಚ್ಚವಾದಿತು ಇದು ಲೆಕ್ಕಾಚಾರದ ಸ್ವಭಾವ ಲಕ್ಷಣ ವ್ಯಕ್ತಿ ಲಕ್ಷಣಗಳು ವೆಂಕಟನಾರಾಯಣಪ್ಪನವರ ರೂಪ ಲಕ್ಷಣಗಳು ಗಮನಕ್ಕೆ ಬರತಕ್ಕವು ಹಾಡು ಎತ್ತರದಪ್ಪವಲ್ಲ ಕೆಳುವೆಂದೇ ಹೇಳಬಹುದು ಮೈಬಣ್ಣ ಸುಮಾರಿ ಬಿಳಪು ದೇಹದ ಯಾವ ಭಾಗದಲ್ಲಿಯೂ ಸೋಮಾರಿತಲದ ಸೂಚನೆಯಾಗಲಿ ಅಜಾಗರೂಕತೆಯ ಸೂಚನೆಯಾಗಲಿ ಇರಲಿಲ್ಲ ಕೈಕಾಲು ಬೆನ್ನು ಕತ್ತುಗಳು ದೃಢವಾಗಿ ನೆರವಾಗಿ ನಿಂತಿರುತ್ತಿದ್ದವು ಯಾವುದಾದರೂ ಕೆಲಸಕ್ಕೆ ಸಿದ್ಧವಾಗಿ ಮುಖ ಪ್ರಸನ್ನವಾಗಿರುತ್ತಿತ್ತು ತಲೆಯ ಮೇಲೆ ರುಮಾಲು ಪೂರ್ವಕಾಲದ ಕಟ್ಟು ಸರಿಗೆ ಅಲ್ಲಲ್ಲಿ ಕೊಂಚ ಕಾಣಿಸುವುದು ಶುಭ್ರವಾದ ಬಿಳಿಯ ಕೋಟು ಸಣ್ಣ ಸರಿಗೆ ಅಂಚಿನ ಚೆನ್ನಾಗಿ ಮಡಿಸಿ ಇಸ್ತ್ರೀ ಮಾಡಿದ ಉತ್ತರಿಯ ಉಡುತ್ತಿದ್ದು ಶುಭ್ರವಾದ ದೋತ್ರ ಪಂಚೆ ಗಚ್ಚೆ ಹಾಕಿದ್ದು ಒಂದೊಂದು ವೇಳೆ ಕೈಯಲ್ಲಿ ಬೆತ್ತವಿರುತ್ತಿದ್ದದ್ದು ಉಂಟು ಅದು ಊರೆಗೋಲಲ್ಲ ಆಯುಧವೂ ಅಲ್ಲ ಅದೊಂದು ಸಣ್ಣ ಅಲಂಕಾರ ಆದರೆ ಮುಖ್ಯವಾಗಿ ಹೇಳಬೇಕಾದ ಲಕ್ಷಣ ಅವರ ಗಡಿಯಾರದ ಸರಪಣಿಯ ಪದಕ ಅವರು ಗಡಿಯಾರವನ್ನು ಎಡಗಡಿಯ ಅದರ ಸರಪಣಿಯ ಇನ್ನೊಂದು ಕೊನೆಯನ್ನು ಕೋರ್ಟಿನ ಗುಂಡಿಯಲ್ಲಿ ಸಿಕ್ಕಿಸಿಕೊಂಡಿರುವರು ಆ ಸರಪಣಿ ಬೆಳ್ಳಿಯ ಉಡುಗಾರದ ಮಾದರಿಯದು ಪೂರ್ವಕಾಲದ ತರಹ ಗುಂಡಿಗೆ ಅದರ ಕೊನೆಯನ್ನು ಸೇರಿಸುವ ಕೊಂಡಿಯಿಂದ ಪದಕವು ನೇತನಾ ನೇತಾಡುತ್ತಿತ್ತು ಆ ಪದಕದ ಸ್ವರೂಪ ಹೀಗೆ ಈ ಮಾದರಿಯ ಎರಡೂವರೆ ಮೂರು ಅಂಗುಲ ಅಗಲವು ಮೂರೂವರೆ ನಾಲ್ಕು ಅಂಗುಲ ಉದ್ದವು ಇದ್ದ ಒಂದು ತಗಡಿನ ಹಲಗೆ ಅದರ ಮೇಲ್ಭಾಗದಲ್ಲಿ ಕ್ಲಿಪ್ ಹಿಡಿಕೆ ಆ ಹಿಡಿಕೆಯಿಂದ ಅದೇ ಆಕಾರದ ಹತ್ತು ಹದಿನೈದು ತೆಳ್ಳನೆಯ ಕಾಗದದ ತುಂಡುಗಳು ಈ ತುಂಡುಗಳ ಮೇಲೆ ಇನ್ನೊಂದು ಸಣ್ಣ ತಗಡಿನ ಮುಚ್ಚಳ ಇದರ ಜೊತೆಗೆ ಒಂದು ಸ್ಕ್ರೂ ಪೆನ್ಸಿಲ್ ಈ ಸಣ್ಣ ಕಾಗದ ಹಲಗೆ ಪುಸ್ತಕವು ಪೆನ್ಸಿಲ್ ಕಡ್ಡಿಯು ಅವರ ಮೈಮೇಲಿಲ್ಲದಿದ್ದ ಕಾಲವೇ ಇಲ್ಲ ಯಾವಾಗ ಯಾರು ಏನು ಮುಖ್ಯ ವಿಷಯ ಹೇಳಿದರೂ ತಮಗೆ ಯಾವುದು ಜ್ಞಾಪಕಕ್ಕೆ ಬಂದರು. ತಾವು ಯಾವ ಎಂಗೇಜ್ಮೆಂಟ್ ಮಾಡಿಕೊಂಡರು. ಒಡನೆಯ ಈ ಹಲಗೆ ಪುಸ್ತಕದಲ್ಲಿ ಗುರುತು ಮಾಡುವರು ಅಲ್ಲಿ ಗುರುತಾಯಿತೆಂದರೆ ಚಿತ್ರಗುಪ್ತನ ಲೆಕ್ಕದಲ್ಲಿ ಬರದಂತೆಯೇ ಇದರಿಂದಲೇ ನಮಗೆಲ್ಲಾ ಕಾಟ ಮದುವೆ ಬೆಳಿಗ್ಗೆ ಏಳರಿಂದ ಎಂಟೂವರೆ ಒಳಗೆ ಸಲ್ಲುವ ಶುಭ ಮಿಥುನ ಲಗ್ನದಲ್ಲಿ ಎಂದು ಲಗ್ನಪತ್ರಿಕೆಯಲ್ಲಿದ್ದರೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ವೆಂಕಟನಾರಾಯಣಪ್ಪನವರು ಹಾಜರು ಆರು ಐವತ್ತೆಂಟಕ್ಕೆ ಮುಂಚೆಯಲ್ಲ ಏಳು ಗಂಟೆ ಒಂದು ನಿಮಿಷವಾದ ಮೇಲೂ ಅಲ್ಲ ಹೀಗೆ ಕಟ್ಟುನಿಟ್ಟು ಅದೇ ನಮ್ಮಂತವರಿಗೆ ಹಿಂಸೆ ಸರ್ವಾಯುಧಿ ವೆಂಕಟನಾರಾಯಣಪ್ಪನವರ ಸಜ್ಜಿನಲ್ಲಿದ್ದ ಇನ್ನೊಂದು ಪದಾರ್ಥವನ್ನು ಸರ್ವಾಯುಧಿ ಎಂದು ಕರೆಯೋಣ ಅದು ಜರ್ಮನಿ ದೇಶದಲ್ಲಿ ತಯಾರಾದಂತೆ ವೆಂಕಟನಾರಾಯಣಪ್ಪನವರಿಗೆ ಜರ್ಮನಿ ದೇಶದ ವಿಷಯದಲ್ಲಿ ಬಹುಮೆಚ್ಚಿಗೆ ಕಾರಣವೇನೆಂದರೆ ಜರ್ಮನಿಯವರು ವಿಜ್ಞಾನ ಶಾಸ್ತ್ರಗಳಲ್ಲಿ ಬಹುದೂರ ಮುಂದುವರಿದಿದ್ದರಂತೆ ಆ ಸರ್ವಾಯುಧಿ ಎಂಬ ಸಾಮಾನನ್ನು ವೆಂಕಟನಾರಾಯಣಪ್ಪನವರು ಯಾವಾಗಲೂ ಜೇಬಿನಲ್ಲಿರಿಸಿಕೊಂಡಿರುತ್ತಿದ್ದರು ಮೊದಲ ನೋಟಕ್ಕೆ ಅದು ಒಂದು ದೊಡ್ಡ ಚಾಕು ಅದರಲ್ಲಿದ್ದ ಇತರ ಆಯುಧಗಳು ದಬ್ಬಳ ಕತ್ತರಿ ಸ್ಕ್ರೂಡ್ರೈವರ್ ಕಾರ್ ಸ್ಕ್ರೂ ಅರ ಮಳೆ ಉಗುರೋ ಕಿಳಿ ಇನ್ನು ಎರಡು ಮೂರು ಸಣ್ಣ ಸಣ್ಣ ಆಯುಧಗಳನ್ನು ಅದರಲ್ಲಿ ಜೋಡಿಸಿರುತ್ತಿತ್ತು ವೆಂಕಟನಾರಾಯಣಪ್ಪನವರು ಈ ಎಲ್ಲಾ ಆಯುಧಗಳನ್ನು ಸಮಯ ಬಂದಂತೆ ಉಪಯೋಗಿಸುತ್ತಿದ್ದರು ಅವರ ಗಡಿಯಾರವೋ ಹಲಗೆ ಪುಸ್ತಕವೋ ಸರ್ವಾಯುಧಿಯೂ ಅವರ ಎಂಥ ಕರಾರುವಾಕ್ಕೂ ಮನುಷ್ಯರು ಮತ್ತು ಕಾರ್ಯಶೀಲರು ಎಂಬುದನ್ನು ತೋರಿಸುತ್ತದೆ ಅಧ್ಯಾಪಕ ವೃತ್ತಿ ವೆಂಕಟನಾರಾಯಣಪ್ಪನವರು ವಿದ್ಯಾನಿಷ್ಠೆಯನ್ನು ನೀತಿ ಮೆಚ್ಚಿಕೊಂಡಿದ್ದ ಕುಕ್ಸಾಹೇಬರು ಅವರು ಬಿಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಕೂಡಲೇ ಅವರು ತಮ್ಮ ಕಾಲೇಜಿನಲ್ಲಿಯೇ ಉಪಾಧ್ಯಾಯರನ್ನಾಗಿ ನೇಮಿಸಿಕೊಂಡರು ಆಗಿನ ಒಂದು ಚಿತ್ರ ವೆಂಕಟನಾರಾಯಣಪ್ಪನವರ ಶಿಷ್ಯರಲ್ಲಿ ಉತ್ತರೋತ್ತರ ಫಾರೆಸ್ಟ್ ಇಲಾಖೆಯ ಮುಖ್ಯಾಧಿಕಾರಿಗಳಾದ ಬಿವಿ ರಾಮಯ್ಯಂಗಾರ್ಯರು ಒಬ್ಬರು ಒಂದು ದಿನ ಪಾಠ ನಡೆಯುತ್ತಿದ್ದಾಗ ರಾಮಯ್ಯಂಗಾರ್ಯರು ಅಕ್ಕಪಕ್ಕದ ವಿದ್ಯಾರ್ಥಿಗಳೊಡನೆ ಪಿಸುಗುಟ್ಟುತ್ತಾ ಕೈಚೇಷ್ಠೆ ಮಾಡುತ್ತಿದ್ದು ವೆಂಕಟನಾರಾಯಣಪ್ಪನವರ ಕಣ್ಣಿಗೆ ಬಿತ್ತು ಅವರು ರಾಮಯಂಗಾರ್ಯರನ್ನು ಹೆಸರು ಹಿಡಿದು ಕರೆದು ತಾವು ಕಪ್ಪು ಹಲಗಿಯ ಮೇಲೆ ಬರೆದಿದ್ದ ಲೆಕ್ಕವನ್ನು ಪೂರ್ತಿ ಮಾಡು ಎಂದರು ರಾಮಯಂಗಾರ್ಯರು ಆ ಪಾಠಕ್ಕೆ ಗಮನ ಕೊಟ್ಟಿರಲಿಲ್ಲ ತಬ್ಬಿಬ್ಬಾಗಿ ನಿಂತರು ವೆಂಕಟನಾರಾಯಣಪ್ಪನವರಿಗೆ ಕೋಪ ಬಂತು ಕೈಯಲ್ಲಿದ್ದ ಧೂಳು ಬಟ್ಟೆ ದಸ್ತರ್ ಅನ್ನು ಶಿಷ್ಯನ ಮುಖಕ್ಕೆ ತಿಕ್ಕಿದರು ರಾಮಯಾರ್ಯರ ಮೈಬಣ್ಣ ಕೆಂಪು ಮುಖ ಅಂದವಾದದ್ದು ಧೂಳು ಬಟ್ಟೆಯ ಸೀಮೆ ಸುಣ್ಣದ ಪುಡಿ ಕಣ್ಣಿನಲ್ಲೆಲ್ಲಾ ಬಿದ್ದು ಕಣ್ಣು ಕೆಂಪಾಯಿತು ಕಣ್ಣಿನಲ್ಲಿ ನೀರು ಬಂತು ವೆಂಕಟನಾರಾಯಣಪ್ಪನವರು ಏನೋ ಯೋಚಿಸಿದ್ದು ಇನ್ನೇನೋ ಆಯಿತೆಂದು ದಿಗಿಲುಪಟ್ಟು ಕ್ಲಾಸ್ ಅನ್ನು ನಿಲ್ಲಿಸಿ ತಾವು ಬೇಗ ಬೇಗ ಪೇಟೆಗೆ ಹೋಗಿ ಬಾಳೆಹಣ್ಣು ಕಲ್ಲು ದ್ರಾಕ್ಷಿ ಖರ್ಜೂರಗಳನ್ನು ಕೊಂಡು ಪೊಟ್ಟಣ ಕಟ್ಟಿಸಿ ರಾಮಯಂಗಾರ್ಯರ ಮನೆಗೆ ಓಡಿ ಓಡಿದರು ರಾಮಯ್ಯಂಗಾರ್ಯರ ತಂದೆ ವೆಂಕಟಪತಯ್ಯಂಗಾರ್ಯರು ಇವರು ಮೈಸೂರು ಸಂಸ್ಥಾನದ ವಿದ್ಯಾ ಇಲಾಖೆಗೆ ತಳಪಾಯ ಕಟ್ಟಿದವರು ಇನ್ಸ್ಪೆಕ್ಟರ್ ಆಗಿ ಪ್ರಸಿದ್ಧರಾಗಿದ್ದರು ಅವರು ಸೌಜನ್ಯದಿಂದಲೂ ವಾತ್ನದಿಂದಲೂ ಪ್ರಖ್ಯಾತರಾಗಿದ್ದ ಮಹಾನುಭಾವರು ನೂರಾರು ಮನೆಗಳಲ್ಲಿ ದೇವರ ಮುಂದೆ ದೀಪ ಹೊತ್ತಿಸಿ ವೆಂಕಟಪತಯ್ಯಂಗಾರ್ಯರು ಅನ್ನವಿಟ್ಟ ಮಹೋಪಕಾರಿ ಎಂದು ಅವರನ್ನು ನೆನೆಯುತ್ತಿದ್ದರು ಈ ಮಹನೀಯರು ಅಲಸೂರುಪೇಟೆಯಲ್ಲಿದ್ದ ದೊಡ್ಡಿ ವೆಂಕಟರಮಣ ಶೆಟ್ಟಿಯವರ ಮನೆಯಲ್ಲಿ ವಾಸವಾಗಿದ್ದರು ಅವರದು ದೊಡ್ಡ ಕುಟುಂಬ ಬಹುಮಂದಿ ಅವರ ಪೋಷಣೆಯಲ್ಲಿದ್ದರು ವೆಂಕಟನಾರಾಯಣಪ್ಪನವರು ಆಗ ವಾಸವಾಗಿದ್ದದ್ದು ಅಲಸೂರುಪೇಟೆಯಲ್ಲಿಯೇ ಆದ್ದರಿಂದ ಅವರಿಗೂ ವೆಂಕಟಪತಹಿಂಗಾರ್ಯರಿಗೂ ನೆರೆಹೊರೆಯ ಸ್ನೇಹವಿತ್ತು ಮೇಲೆ ಹೇಳಿದ ದಿವಸ ವೆಂಕಟಪತಹಿಂಗಾರ್ಯರು ಮನೆಯ ಮುಂಭಾಗದ ವಿಶಾಲವಾದ ಮಗಸಾಲೆಯಲ್ಲಿ ಕುಳಿತಿದ್ದರು ವೆಂಕಟನಾರಾಯಣಪ್ಪನವರು ವಿಷಯ ಅವರಿಗೆ ತಿಳಿಯದಕ್ಕೆ ಮುಂಚೆಯೇ ಶಿಷ್ಯನನ್ನು ಸಮಾಧಾನಪಡಿಸಬೇಕೆಂದು ಸಂಕಲ್ಪಿಸಿ ವೆಂಕಟಪತಂಗಾರ್ಯರ ಬಳಿ ಹೋಗದೆಯೇ ಮನೆಯ ಪಕ್ಕದ ಬಾಗಿಲಿನಿಂದ ಒಳಕ್ಕೆ ಹೋಗಬೇಕೆಂದು ಸರಸರನೆ ನಡೆಯುತ್ತಿದ್ದರು ವೆಂಕಟಪ್ಪ ತಿಂಗಾರ್ಯರು ತಾವಿದ್ದ ಕಡೆಯಿಂದಲೇ ಅದನ್ನು ಕಂಡು ನಗುತ್ತಾ ವೆಂಕಟನಾರಾಯಣಪ್ಪ ಬನ್ನಿ ಇನ್ನೂ ನಾಲ್ಕು ಬಿಗಿಯಬೇಕಾಗಿತ್ತು ಆ ಹೂಡೆಗೆ ಅವನ ತುಂಟಾಟಕ್ಕೆ ಫಲಾಹಾರ ಬೇರೆ ತಂದಿದ್ದೀರಿ ಎಂದು ಹೇಳುತ್ತಾ ಬಾಳೆಹಣ್ಣು ಕಲಸು ಕೆರೆಗಳನ್ನು ತಾವೇ ಭಕ್ಷಿಸಲಾರಂಭಿಸಿದರು ಹುಡುಗರನ್ನು ದಂಡಿಸುವ ಪದ್ಧತಿಯನ್ನು ಬಾಯಿ ತುಂಬಾ ಹೊಗಳಿದ್ದ ವೆಂಕಟನಾರಾಯಣಪ್ಪನವರೇ ನೈಜವಾಗಿದ್ದ ಪ್ರವೃತ್ತಿ ಅದು ಅವರು ಯಾರನ್ನು ಎಂದು ಹೊಡೆದಿದ್ದಿಲ್ಲ ಆದರೆ ಹೊಡೆಯ ಹೊರಟವರಂತೆ ನಟಿಸುತ್ತಿದ್ದರು ಕೋಮಲತೆ ಅವರು ಕಾಲೇಜಿನಲ್ಲಿ ತಮ್ಮ ಲ್ಯಾಬೊರೇಟರಿಯಲ್ಲಿ ಚಿಲ್ಲರೆ ಕೆಲಸಕ್ಕಾಗಿ ವೆಂಕಟ ಎಂಬ ಹುಡುಗನನ್ನು ಇರಿಸಿಕೊಂಡಿದ್ದರು ಅವನನ್ನೇ ಪರಿಷತ್ತಿನಲ್ಲಿಯೂ ಕೆಲಸಕ್ಕೆ ನಿಯಮಿಸಿದರು ಅವನನ್ನು ಕ್ಲವರ್ ರಾಸ್ಕಲ್ ಎಂದು ಬಯುತ್ತಿದ್ದರು ಕೈಯಲ್ಲಿದ್ದ ಪುಸ್ತಕದಿಂದ ಅವನನ್ನು ಹೊಡೆದ ಹಾಗೆ ಮಾಡುತ್ತಿದ್ದರು ಅವನು ನಗುತ್ತಿರುವನು ಅವರು ನೀನು ರಾಸ್ಕಲ್ ಬಲಿಹಾಕಿ ಬಿಡುತ್ತೇನೆ ನೋಡು ಎನ್ನುವರು ಅವನು ಇನ್ನೂ ನಗುವನು ವೆಂಕಟ ಅಹ್ ಕಡಾಖಡಿಯಲ್ಲ ಬಾಯಿ ಮಾತಿನಲ್ಲಿ ಮನಸ್ಸಿನಲ್ಲಿ ಅವರು ಅತ್ಯಂತ ಕೋಮಲರು ಒಬ್ಬನೊಬ್ಬ ಸ್ನೇಹಿತರ ಮನೆಯಲ್ಲಿ ಒಂದು ಸಂಜೆ ಬೆಂಕಿ ಆಕಸ್ಮಿಕ ಸಂಭವಿಸಿತು ಆ ಸ್ನೇಹಿತರ ಬಾರಿಯೇ ಬಾಣಂತಿಯಾಗಿದ್ದಾಕೆ ಬಟ್ಟೆ ಆಕೆ ಮೈ ಕಾಯಿಸಿಕೊಳ್ಳುತ್ತಿದ್ದ ಬೆಂಕಿ ತಗುಲಿ ಜ್ವಾಲೆಯಾಯಿತು ಮನೆಯವರು ಡಾಕ್ಟರುಗಳು ಆಕೆಯನ್ನು ಆಸ್ಪತ್ರೆಗೆ ಸಾಗಿಸುವ ಚಿಂತೆಯಲ್ಲಿದ್ದಾರೆ ವೆಂಕಟನಾರಾಯಣಪ್ಪನವರೇ ಅಲ್ಲಿಗೆ ಮೊದಲು ಬಂದು ಈ ಸಹಾಯಕ್ಕೆಲ್ಲ ಮುಂದೆ ನಿಂತು ಕಷ್ಟ ಭಾಗಿಯಾಗಿದ್ದಾರೆ ಆಗ ಆಕೆಯ ಐದು ವರ್ಷದ ಮಗ ತನ್ನ ತಾಯಿಗೆ ಏನೋ ಆಗಿದೆ ಎಂದು ತಿಳಿದು ಅಳುತ್ತಾ ನಿಂತಿದ್ದಾನೆ ವೆಂಕಟನಾರಾಯಣಪ್ಪನವರು ಅವನ ಬಳಿ ನಿಂತು ತಮ್ಮ ಕೈವಸ್ತ್ರದಿಂದ ಹೊರೆಸಿಕೊಳ್ಳುತ್ತಾ ಯಾಕೋ ಆಳುತ್ತಿ ಯಾಕೋ ಆಳುವುದು ಎಂದು ಗದ್ದರಿಸುವ ಧ್ವನಿಯಲ್ಲಿ ಕೇಳುತ್ತಿದ್ದಾರೆ ತಾವೇ ಏಕೆ ಅಳುತ್ತಿದ್ದರು ವಜ್ರಾದಪಿ ಕಟೋರಾಣಿ ಮೃದುನಿ ಕುಸುಮಾದಪಿ ಎಂಎ ಪದವಿ ವೆಂಕಟನಾರಾಯಣಪ್ಪನವರು ಎಂಎ ಪರೀಕ್ಷೆಗೆ ಕುಳಿತು ಆ ಪದವಿ ಸಂಪಾದಿಸತಕ್ಕದ್ದೆಂದು ಕುಕ್ ಸಾಹೇಬರು ವಿದಾಯಕ ಮಾಡಿದರು ಅದಕ್ಕಾಗಿ ವೆಂಕಟನಾರಾಯಣಪ್ಪನವರು ಒಂದೆರಡು ತಿಂಗಳ ರಜಾ ತೆಗೆದುಕೊಂಡು ಗಾಢ ಮದರಾಸಿಗೆ ಹೋದರು ಅಲ್ಲಿ ರೋಗಕ್ಕೆ ಸಿಕ್ಕಿದರು ಎಂಎ ಪರೀಕ್ಷೆಯ ಗೀಳು ಅವರ ಮನಸ್ಸನ್ನು ಹಿಡಿದು ಬಾಧಿಸುತ್ತಿತ್ತು ಆಗ ಈ ಸಂಗತಿ ಬೆಂಗಳೂರು ಅಲಸೂರುಪೇಟೆಯ ವೆಲ್ನಾಡು ಸುಬ್ಬಯ್ಯನವರ ಮೂಲಕ ಅವರ ಸಮೀಪ ಬಂದು ಮಹಾ ಮಹೋಪಾಧ್ಯಾಯ ಸಿದ್ಧಾಂತಿ ಶಿವಶಂಕರ ಶಾಸ್ತ್ರಿಗಳಿಗೆ ತಿಳಿಯಿತು ಶಿವಶಂಕರ ಶಾಸ್ತ್ರಿಗಳು ಆಗ ಮದರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸಂಸ್ಕೃತ ಕನ್ನಡ ಪಂಡಿತರಾಗಿದ್ದರು ಅವರು ಮಂತ್ರಶಾಸ್ತ್ರದಲ್ಲೂ ಪಾರಂಗತರು ವೆಂಕಟ ವಿಭೂತಿ ಕುಂಕುಮಗಳ ಮೂಲಕ ಧೈರ್ಯೋತ್ಸಾಹಗಳನ್ನು ತಂದು ಭರವಸೆ ಕೊಟ್ಟರು ಎಂಎ ಪಾಸ್ ಆಯಿತು ಪರಿಚಯ ವೆಂಕಟ ನಾರಾಯಣಪ್ಪನವರಿಗೂ ಪರಿಚಯವಾದದ್ದು ಸಾವಿರದ ಒಂಬೈನೂರ ಆಗ ನಾನು ಕರ್ನಾಟಕ ಎಂಬ ಇಂಗ್ಲಿಷ್ ಅರ್ಧವಾರ ಪತ್ರಿಕೆಯನ್ನು ಹೊರಡಿಸುವ ತರದೂದಿನಲ್ಲಿದ್ದೆ ನನ್ನ ಸ್ನೇಹಿತರು ಕೆಲವರು ನಾನು ವೆಂಕಟನಾರಾಯಣಪ್ಪನವರನ್ನು ಕಂಡು ಅವರ ಸಲಹೆಗಳನ್ನು ತೆಗೆದುಕೊಳ್ಳತಕ್ಕದ್ದೆಂದು ಹಿತವಚನ ಹೇಳಿದರು ಅದರಂತೆ ನಾನು ವೆಂಕಟನಾರಾಯಣಪ್ಪನವರ ಮನೆಯಲ್ಲಿ ಅವರನ್ನು ಕಂಡಾಗ ಅವರು ನನ್ನನ್ನು ಕುಳಿತಿರ ಹೇಳಿ ಅಲ್ಲಿದ್ದ ಪುಸ್ತಕದ ಕಪಾಟಿನಿಂದ ಎರಡು ಮೂರು ಸಣ್ಣ ಸಣ್ಣ ಪುಸ್ತಕಗಳನ್ನು ತೆಗೆದು ನನ್ನ ಮುಂದೆ ಹಿಡಿದು ಇದನ್ನು ಬರೆಯದವರು ನೀವು ತಾನೇ ಎಂದು ಕೇಳಿದರು ನನಗೆ ಕೊಂಚ ನಾಚಿಕೆಯಾಯಿತು ನಿಮ್ಮ ಪೂರ್ತಿ ಹೆಸರನ್ನು ಏಕೆ ಹಾಕಲಿಲ್ಲ ನಾನು ಇದೇನು ಅಂತ ದೊಡ್ಡ ಬಲ ಬರವಣಿಗೆ ಏನೋ ಹುಡುಗತನದ್ದು ನನ್ನ ಅವಿವೇಕವನ್ನು ಯಾರು ಕಂಡುಹಿಡಿಯಲು ಆಗದಂತೆ ಮಾಡಲು ಇದು ಒಂದು ಉಪಾಯವೆಂದು ಯೋಚಿಸಿದೆ ಅಲ್ಲಪ್ಪ ಇರುಳಿ ತಿನ್ನುವುದೇ ಉಂಟದ್ದೆ ಅದರ ವಾಸನೆ ವಾಸನೆಯನ್ನು ಮುಚ್ಚಿಡುವುದಕ್ಕಾಗುತ್ತದೆಯೇ ಇಬ್ಬರೂ ನಕ್ಕೆವು ಅವರೆಂದರು ಒಳ್ಳೆಯ ಕೆಲಸ ಮಾಡಿದ್ದೀ ಮಾಡಿದ್ದೀರಿ ಇದಕ್ಕಾಗಿ ನಾಚಿಕೆ ಪಡಬೇಕಾಗಿಲ್ಲ ಹೆಮ್ಮೆ ಪಡಬೇಕು ನಾನು ಅವರಲ್ಲಿಗೆ ಹೋಗಿದ್ದ ಉದ್ದೇಶವನ್ನು ವಿವರಿಸಿದೆ ಅವರು ಸುತರಾಮ್ ಸಮಿತ ಸಮ್ಮತಿಸಲಿಲ್ಲ ನೀವು ಹಣವಂತರಲ್ಲ ಸಾಲವಾಗಿಯೋ ದಾನವಾಗಿಯೋ ಕೈಗೆ ಬಂದ ಎರಡು ಕಾಸನ್ನು ಈ ಪ್ರಯತ್ನದಲ್ಲಿ ಹಾಳು ಮಾಡಿಕೊಳ್ಳುತ್ತೀರಿ ತುಂಬಾ ಶ್ರಮವಾಗುತ್ತದೆ ಈಗ ಪ್ರೋತ್ಸಾಹಿಸುವವರು ಆಗ ನಿಮ್ಮ ಕಡೆ ತಿರುಗಿ ನೋಡುವುದಿಲ್ಲ ದೇಶಕ್ಕೋಸ್ಕರ ಎನ್ನುತ್ತೀರಿ ದೇಶ ಯಾರಿಗೆ ನಮ್ಮ ದೇಶದಲ್ಲಿ ದೇಶದ ಚಿಂತೆ ಹಚ್ಚಿಕೊಂಡವನಿಗೆ ಹುಚ್ಚಾಸ್ಪತ್ರೆಯೊಂದೇ ಗತಿ ನಿಮಗೆ ನಾನು ಖಂಡಿತವಾಗಿ ಹೇಳುತ್ತೇನೆ ಈ ಯೋಚನೆಯನ್ನು ಬಿಟ್ಟುಬಿಡಿ ಹೀಗೆ ನನಗೆ ಉತ್ಸಾಹ ಭಂಗವಾಯಿತು ಆದರೂ ಹುಚ್ಚು ಬಿಡಲಿಲ್ಲ ಸಾವಿರದ ಒಂಬೈನೂರ ಹದಿಮೂರರ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಪತ್ರಿಕೆ ಪ್ರಾರಂಭವಾಯಿತು ಎರಡು ವರ್ಷಗಳೊಳಗಾಗಿ ವೆಂಕಟನಾರಾಯಣಪ್ಪನವರು ಹೇಳಿದ ಮಾತು ರುಜುವಾತಿಗೆ ಬಂತು ಬಹುಶಃ ಸಾವಿರದ ಒಂಬೈನೂರ ರಲ್ಲಿ ಯುಗಾದಿಯ ಹಿಂದಿನ ರಾತ್ರಿ ಅವರು ನನ್ನ ಬಂದು ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ ಹೊರಡುವಾಗ ನನ್ನ ಕೈಯಲ್ಲಿ ಒಂದು ಲಕೋಟೆಯನ್ನು ತುರುಕಿ ನನ್ನ ಪ್ರತಿಮಾತಿಗೆ ಅವಕಾಶವಿಲ್ಲದಂತೆ ಸರಸರ ನಡೆದು ಆ ಲಕೋಟೆಯಲ್ಲಿದ್ದದ್ದು ಒಂದು ಚೆಕ್ಕು ಅದು ತಮ್ಮ ಅಜೀವ ತನಕಾಗಿ. ಬಹುಶಃ ಇನ್ನೂರು ಇನ್ನೂರ ಐವತ್ತು ರೂಪಾಯಿಗಳಿರಬಹುದು ಎಷ್ಟೆಂಬುದು ಇವ ನೆನಪಿಲ್ಲ ಪ್ರಾಮಾಣಿಕ ಪ್ರಾಮಾಣಿಕತೆ ಬೆಂಡಾವೆ ವೆಂಕಟನಾರಾಯಣ ಪರವರನ್ನು ಬಲ್ಲವರಿಗೆಲ್ಲ ಅವರನ್ನು ಪೂಜಾರ್ಹವಾಗಿ ಮಾಡಿರುವ ಗುಣಗಳಲ್ಲಿ ಮೊಟ್ಟ ಮೊದಲನೆಯದು ಅವರ ಪ್ರಾಮಾಣಿಕತೆ ಎಲ್ಲ ವಿಷಯಗಳಲ್ಲೂ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳಬೇಕು ಈ ಗುಣ ಒಂದೊಂದು ಸಾರಿ ಹಾಸ್ಯ ವಿಷಯವನ್ನಾಗಿ ಮಾಡುತ್ತಿತ್ತು ಸಾವಿರದ ಒಂಬೈನೂರ ಹದ್ನಾಲ್ಕು ಪ್ರಪಂಚ ಮಹಾಯುದ್ದದ ಕಾಲ ಆಗ ಯುದ್ದಕ್ಕೆ ಅವಶ್ಯವಾದ ಹಣವನ್ನೊದಗಿಸಿಕೊಳ್ಳಲು ಬ್ರಿಟಿಷ್ ಸರ್ಕಾರದವರು ವಾರ್ ಲೋನ್ ಬಾಂಡ್ ಎಂಬ ಸಾಲದ ಆಲೋಚನೆ ಮಾಡಿ ಆ ಸಾಲ ಪತ್ರಗಳನ್ನು ಜನರಲ್ಲಿ ಬಿಕರಿ ಮಾಡಲು ಮೈಸೂರು ಸರಕಾರವು ಸಹಾಯ ಮಾಡಬೇಕೆಂದು ಬೇಡಿದರು ಆ ಬಗ್ಗೆ ಸರಕಾರ ಅಲ್ಲಲ್ಲಿ ಮಹಾಜನ ಸಭೆಗಳನ್ನು ನಡೆಸಿತು ಈ ಸಾಲ ಪ್ರಚಾರದ ಸಭೆಗಳಲ್ಲಿ ಮುಖ್ಯವಾದದ್ದು ಬೆಂಗಳೂರಿನಲ್ಲಿ ನಡೆಯಿತು ಜೀವಾನ್ ವಿಶ್ವೇಶ್ವರಯ್ಯನವರು ಅದರ ಅಧ್ಯಕ್ಷರಾಗಿದ್ದರು ಸಭೆ ಬೆಂಗಳೂರು ನಗರದ ನಾನಾ ಭಾಗಗಳಲ್ಲಿ ಸಾಲ ಗಿರಾಕಿಗಳನ್ನು ಒದಗಿಸಲು ನಾನಾ ಪ್ರದೇಶಗಳಿಗೆ ನಾನಾ ಸಮಿತಿಗಳನ್ನು ಗೊತ್ತು ಮಾಡಿತು ಬಸವನಗುಡಿ ಪ್ರದೇಶಕ್ಕೆ ಗೊತ್ತಾದ ಸಮಿತಿಯಲ್ಲಿ ವೆಂಕಟನಾರಾಯಣಪ್ಪನವರು ಮುಖ್ಯಸ್ಥರು ಇನ್ನಿಬ್ಬರೋ ಮೂವರೋ ಸದಸ್ಯರು ಅವರಲ್ಲಿ ನಾನೊಬ್ಬ ಸಾಲದ ಪತ್ರ ಕೊಂಡುಕೊಳ್ಳುವವರನ್ನು ಒಡಂಬಡಿಸುವುದಕ್ಕಾಗಿ ನಾವು ಗಣ್ಯ ವ್ಯಕ್ತಿಗಳನ್ನು ಹೋಗಿ ನೋಡಬೇಕೆಂದು ವೆಂಕಟನಾರಾಯಣಪ್ಪನವರು ಪದೇ ಪದೇ ಒತ್ತಾಯ ಪಡಿಸುತ್ತಿದ್ದರು ನಾನು ಕೊಂಚ ಉದಾಸೀನಾಗಿದ್ದೆ ಯಾರು ತೆಗೆದುಕೊಳ್ಳುತ್ತಾರೆ ಸರ್ ನಮ್ಮ ಮುಖ ನೋಡಿ ಹಣ ಯಾರಿಗೆ ಹೆಚ್ಚಾಗಿದೆಯೋ ಅವರು ಬಡ್ಡಿಯ ಆಸೆಗೆ ತಾವಾಗಿ ಪತ್ರ ಕೊಂಡುಕೊಳ್ಳುತ್ತಾರೆ ಅವರಿಗೆ ನಮ್ಮ ಚಲಾವಣೆ ಅವಶ್ಯವಿಲ್ಲ ಯಾರು ಪ್ರಸಿದ್ಧರೋ ಅವರು ಸರಕಾರಕ್ಕೆ ಹೆದರಿಕೊಂಡುಕೊಳ್ಳುತ್ತಾರೆ ನಮ್ಮ ಪ್ರಯತ್ನ ಅಲ್ಲಿ ಬೇಕಿಲ್ಲ ಇನ್ನು ಪಾಪ ಬಡಪಾಯಿಗಳ ಮನೆಗೆ ಹೋಗಿ ಅವರನ್ನು ನಾವು ಏಕೆ ಹಿಂಸೆ ಪಡಿಸಬೇಕು ನಾನು ವೆಂಕಟ ನಿಮ್ಮ ಅಭಿಪ್ರಾಯವೇ ಹೀಗಿದ್ದರೆ ನೀವು ಸಮಿತಿಯಲ್ಲಿರಲು ಯಾಕೆ ಒಪ್ಪಿಕೊಂಡಿರಿ ಒಪ್ಪಿಕೊಂಡ ಮೇಲೆ ಅದರಂತೆ ನಡೆಯಬೇಕು ಎಂದು ನನ್ನ ಕೊರಳು ಅದುಮುತ್ತಿದ್ದರು ಈ ಹಿಂಗಟ್ಟು ಮುರಿಗಟ್ಟನ್ನು ನಾನು ತಡೆಯಲಾರದೆ ಒಂದು ಮಧ್ಯಾಹ್ನ ಅವರ ಯಾತ್ರೆ ಹೊರಟೆ ಒಂದೆರಡು ಮನೆ ತಿರುಗಿ ವೆಂಕಟನಾರಾಯಣಪ್ಪನವರ ಉತ್ಸಾಹವು ಕುಗ್ಗಿದಾಗ ನಾವು ಶ್ರೀ ಕೆಎಲ್ ದತ್ತ ಸಿಎಸ್ಐ ರವರ ಮನೆಗೆ ಹೋದೆವು ಕೃಷ್ಣರಾವ್ ಪಾರ್ಕಿನ ಆಗ್ನೇಯದ ಕಡೆಯ ಮನೆಯೊಂದರಲ್ಲಿದ್ದರು ಅವರು ದತ್ತರವರು ಬಂಗಾಳಿ ದೊಡ್ಡ ಮನುಷ್ಯರು ಇಂಡಿಯಾ ಸರ್ಕಾರದ ಹಣಕಾಸಿನ ಇಲಾಖೆಯಲ್ಲಿ ಮೇಲು ಹುದ್ದೆಗೆ ಏರಿದ್ದವರು ಮೈಸೂರು ಸರ್ಕಾರದ ಹಣಕಾಸಿನ ಪರಿಸ್ಥಿತಿಯನ್ನು ಪರಿಶೀಲಿಸಿ ವ್ಯಯಮಿತಿಗೂ ಆದಾಯಾಭಿವೃದ್ಧಿಗೂ ಸಲಹೆ ಕೊಡಲಿಕ್ಕಾಗಿ ವಿಶ್ವೇಶ್ವರಯ್ಯನವರ ಕೋರಿಕೆಯಂತೆ ಅವರು ಬೆಂಗಳೂರಿಗೆ ಬಂದು ಕೆಲವು ಕಾಲ ನೆಲೆಸಿದ್ದರು ಅವರು ಸರಿಯಂಎನ್ ಕೃಷ್ಣರಾಯರ ಜೊತೆಯಲ್ಲಿ ಸಹಕರಿಸಿ ಕೆಲಸ ಮಾಡುತ್ತಿದ್ದರು ನಾವು ಅವರೆಲ್ಲಿಗೆ ಹೋದಾಗ ದತ್ತರವರು ನಮ್ಮನ್ನು ನಗುಮುಖದಿಂದ ಬರಮಾಡಿಕೊಂಡರು ವೆಂಕಟನಾರಾಯಣಪ್ಪನವರ ಮನಸ್ಸಿನಲ್ಲಿ ಆಸೆ ಪುನಃ ಅಂಕುರಿಸಿತು ಇಲ್ಲಿ ಭಾರಿ ವ್ಯಾಪಾರವಾದೀತೆಂದು ಅವರಲ್ಲಿ ಆಸೆ ಹುಟ್ಟಿತು ದತ್ತರವರು ನಮ್ಮ ಉದ್ದೇಶವನ್ನು ನಾವು ವಿವರಿಸಿದ ಕೂಡಲೇ ಗಟ್ಟಿಯಾಗಿ ನಕ್ಕು ನೀವು ಯಾಕೆ ಹೀಗೆ ಪ್ರಯಾಸ ಯುದ್ಧ ಹೇಗಾದರೂ ನಡೆಯುತ್ತದೆ ನಿಮ್ಮ ಪುಡಿಕಾಸು ಇಲ್ಲದಿದ್ದರೆ ಬ್ರಿಟಿಷ್ ಸರ್ಕಾರವು ಯುದ್ಧವನ್ನು ನಿಲ್ಲಿಸುವುದಿಲ್ಲ ಇಲ್ಲಿ ನಿಮ್ಮ ಊರಲ್ಲಿ ನಮ್ಮ ದೊಡ್ಡ ಮನುಷ್ಯರೊಬ್ಬರು ನಮ್ಮ ದೇಶಕ್ಕೆ ಏನಾದರೂ ಅನುಕೂಲ ಮಾಡಬೇಕೆಂದು ಒದ್ದಾಡುತ್ತಿದ್ದಾರೆ ನಿಮ್ಮ ಜನರಲ್ಲಿರುವ ಪುಡಿಕಾಸನ್ನು ಮೈಸೂರು ಸರ್ಕಾರದ ಖಜಾನೆಯಲ್ಲಿರಿಸಿ ಎಲ್ಲಿರಿಸಿರಿ ಅದು ಮೈಸೂರಿನ ಉಪಯೋಗಕ್ಕೆ ಬರುತ್ತದೆ ವಿಶ್ವೇಶ್ವರಯ್ಯನವರ ಮಹಾ ನೋಡಿದರೆ ಅವರಿಗೆ ಸಹಾಯ ಮಾಡಬೇಕೆಂದು ನಿಮಗನಿಸುವುದಿಲ್ಲವೇ ವೆಂಕಟನಾರಾಯಣಪ್ಪನವರಿಗೆ ಈ ವಾದ ಕೇಳಿ ಏನು ಹೇಳುವುದಕ್ಕೂ ತೋರದೆ ಹೋಯಿತು ವಾದವಾದರೂ ನ್ಯಾಯವಾಗಿದೆ ಹೇಳುವವರಾದರೂ ಬ್ರಿಟಿಷ್ ವಿರೋಧಿ ಅಲ್ಲವೇ ಅಲ್ಲ ವೆಂಕಟನಾರಾಯಣಪ್ಪನವರಿಗೆ ಸಮಾಧಾನವೇ ಆಯಿತು ಅವರು ತಮ್ಮ ಮೆಚ್ಚುಗೆಯನ್ನು ದತ್ತರವರಿಗೆ ಹೇಳಿ ಬಂದಂತೆ ಹಿಂತಿರುಗಿದರು ಮುಖದಲ್ಲಿ ಕಹಿ ಇರಲಿಲ್ಲ ಎಂಪೈರ್ ಬ್ರಿಟಿಷರ ಕಾಲದಲ್ಲಿ ಎಂಪೈರ್ ಡೇ ಎಂಬ ಒಂದು ವಾರ್ಷಿಕೋತ್ಸವ ನಡೆಯುತ್ತಿತ್ತು ಸೆಂಟ್ರಲ್ ಕಾಲೇಜಿನಲ್ಲಿ ಆ ಬಗ್ಗೆ ವೆಂಕಟನಾರಾಯಣಪ್ಪನವರನ್ನು ಕಾರ್ಯಕರ್ತರನ್ನಾಗಿ ನಿಯಮಿಸಿದರು ವಿದ್ಯಾರ್ಥಿಗಳನ್ನು ಆಕರ್ಷಿಸುವುದಕ್ಕಾಗಿ ತಿಂಡಿ ಹಂಚಲು ಸರ್ಕಾರವು ಹಣವನ್ನು ಮಂಜೂರು ಮಾಡಿತು ಆದರೆ ಜನ ಬರಬೇಕಲ್ಲ ವೆಂಕಟನಾರಾಯಣಪ್ಪನವರು ರಸಬಾಳೆಹಣ್ಣು ಒಳ್ಳೆ ಕಿತ್ತಳೆಹಣ್ಣು ದ್ರಾಕ್ಷಿ ಮೊದಲಾದ ಮುಸುರ ಇಲ್ಲದ ಫಲಾಹಾರಗಳನ್ನು ಒದಗಿಸಿಟ್ಟಿರುತ್ತಿದ್ದರು ಯಾರೋ ಹತ್ತಿಪ್ಪತ್ತು ಮಂದಿ ಬಂದು ಅದನ್ನು ಸೇವಿಸಿ ಸಭೆಗೆ ನಿಲ್ಲದೆ ಹೊರಟು ಹೋಗುತ್ತಿದ್ದರು ವೆಂಕಟನಾರಾಯಣಪ್ಪನವರು ಏನಪ್ಪ ಹೀಗೆ ಮಾಡುತ್ತಾರಲ್ಲ ಎಂದು ಪೆಚಾಡುತ್ತಿದ್ದರು ಬ್ರಿಟಿಷ್ ಚಕ್ರಾಧಿಪತ್ಯಕ್ಕೋಸ್ಕರ ಯಾರು ಆಡುತ್ತಾರೆ ಜನ ಸ್ವರಾಜ್ಯ ಬೇಕೆಂದು ಹೋರಾಡುತ್ತಿರುವಾಗ ನೀವು ಎಂಪೈರ್ ಡೇ ಯನ್ನು ಯಾಕೆಯೇ ಕಟ್ಟಿಕೊಂಡಿರಿ ಎಂದು ಕೇಳಿದರೆ ಜನಕ್ಕೆ ಬ್ರಿಟಿಷರು ಬೇಡವಾದರೆ ನಾವು ಈ ಸರ್ಕಾರವನ್ನು ಓಡಿಸುತ್ತೇವೆಂದು ಸ್ಪಷ್ಟವಾಗಿ ಹೇಳಬೇಕಲ್ಲ ಹಾಗೆ ಸ್ಪಷ್ಟವಾಗಿ ಹೇಳದೆ ಎಂಪರ್ ಡೇ ಹೆಸರು ಹೇಳಿ ರಜಾ ತೆಗೆದುಕೊಳ್ಳುವುದು ಯಾವ ನ್ಯಾಯ ಸರ್ಕಾರದ ಹಣ ಖರ್ಚು ಮಾಡಿಸುವುದು ಯಾವ ನ್ಯಾಯ ಇದೆಲ್ಲ ಶುದ್ಧ ಅಂಬಗ್ ಎನ್ನುತ್ತಿದ್ದರು ಆಗ ನಾವು ನಕ್ಕರೆ ಅವರು ನಮ್ಮಡನೆ ಸೇರಿ ನಗುತ್ತಿದ್ದರು ಒಂದು ಪಿತೂರಿ ವೆಂಕಟನಾರಾಯಣಪ್ಪನವರು ಸೆಂಟ್ರಲ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಬೋಧಕರಾಗಿದ್ದ ಕಾಲದಲ್ಲಿ ಒಂದು ಪಿಚೂರಿ ನಡೆಯುತ್ತಿತ್ತು ಅವರಿಗೆ ಸಲ್ಲಬೇಕಾಗಿದ್ದ ಬಡ್ತಿಯನ್ನು ತಪ್ಪಿಸಿ ತಾವು ಅದನ್ನು ಲಪಟಾಯಿಸಿಕೊಳ್ಳಬೇಕೆಂದು ಸಂಚು ಮಾಡುತ್ತಿದ್ದ ಒಬ್ಬ ಸಹಾಧ್ಯಾಪಕರು ಒಂದು ಹುನ್ನರು ಮಾಡಿಕೊಂಡಿದ್ದರಂತೆ ವೆಂಕಟನಾರಾಯಣಪ್ಪನವರು ಕ್ಲಾಸು ತೆಗೆದುಕೊಂಡು ಪಾಠ ನಡೆಸುತ್ತಿದ್ದ ವೇಳೆಯಲ್ಲಿ ಆ ಕೋಣೆಯ ಕಿಟಕಿಯ ಬಳಿ ವರಾಂಡದಲ್ಲಿ ನಿಂತು ಕೇಳುತ್ತಿರುವುದು ತಪ್ಪು ಸಿಕ್ಕೀತೇ ಎಂದು ಹೊಂಚಿ ನೋಡುತ್ತಿರುವುದು ಯಾವುದಾದರೊಂದು ಮಾತು ಹೆಚ್ಚು ಕಡಿಮೆಯಾಯಿತೆಂದು ಪ್ರಿನ್ಸಿಪಲ್ ಕುಕ್ ಸಾಹೇಬರಿಗೆ ಚಾಡಿ ಹೇಳುವುದು ಆಗ ವೆಂಕಟನಾರಾಯಣಪ್ಪನವರ ಹೆಸರು ಕೆಟ್ಟು ಅವರ ಬಡ್ತಿಯ ಸರದಿ ತಪ್ಪಿ ಹೋಗುತ್ತದೆ ಇದು ಹುನರು ಅದರಂತೆ ಕೆಲವು ದಿನ ನಡೆಯಿತು ಇಂತದನ್ನು ಎಲ್ಲರಿಂದಲೂ ಬಚ್ಚಿಡಲಾಗುತ್ತದೆಯೇ ವರಾಂಡದಲ್ಲಿ ದಿನ ನೂರಾರು ಮಂದಿ ಓಡಾಡುತ್ತಾರಲ್ಲವೇ ಅವರಲ್ಲಿ ಒಬ್ಬರು ಆ ಅಸ್ಸಾಮಿ ವರಾಂಡದಲ್ಲಿ ಹೊಂಚಿ ಕೇಳುತ್ತಿದ್ದದ್ದನ್ನು ಕಂಡು ಗುಮಾನಿ ತಮ್ಮ ಗುಮಾನಿಯನ್ನು ಪ್ರಿನ್ಸಿಪಲ್ ಕುಕ್ ರವರಿಗೆ ತಿಳಿಸಿದರು ಕುಕ್ ಸಾಹೇಬರು ಒಂದು ದಿನ ತಾವೇ ಹಠಾತ್ ಆಗಿ ಅಲ್ಲಿಗೆ ಬಂದು ಹೊಂಚಿ ಕೇಳುತ್ತಿದ್ದ ಎದುರಿಸಿ ನೀವು ಕ್ಲಾಸಿನೊಳಕ್ಕೆ ಹೋಗಿ ಕುಳಿತು ಕೇಳಬಹುದಲ್ಲ ನಿಮಗೆ ಎಷ್ಟು ಕುತೂಹಲವಾಗಿದ್ದರೆ ಎಂದರು ಅಲ್ಲಿಗೆ ಆ ಪಿತೂರಿ ಮುಗಿಯಿತು ಅದ್ಯವಸಾನ ವೆಂಕಟನಾರಾಯಣಪ್ಪನವರು ಕಾಲೇಜಿನಲ್ಲಿ ಬೋಧಕರಾಗಿದ್ದಾಗ ಸೀನಿಯರ್ ಪ್ರೊಫೆಸರ್ ಆಗಿದ್ದ ಮೇಲೆ ಕೂಡ ಅಂದಂದಿನ ಪಾಠವನ್ನು ಆಯಾ ದಿನ ಬೆಳಿಗ್ಗೆ ತಾವೇ ಸ್ವಂತವಾಗಿ ಚಿಂತನೆ ಮಾಡಿಕೊಳ್ಳುತ್ತಿದ್ದರು ಒಂದು ದಿನ ಬೆಳಿಗ್ಗೆ ಸುಮಾರು ಏಳು ಗಂಟೆಯ ವೇಳೆಗೆ ಒಬ್ಬ ಸ್ನೇಹಿತರು ನಾನು ವಾಕಿಂಗ್ ಹೋಗುತ್ತಿದ್ದವರು ನರಹರಿರಾಯರ ಗುಡ್ಡದ ಮೇಲೆ ಹೋದೆವು ಅಲ್ಲಿ ವೆಂಕಟನಾರಾಯಣಪ್ಪನವರು ಗುಡಿಯ ಮೊಗಸಾಲೆಯಲ್ಲಿ ಒಂದು ಗೋಣಿ ಹಾಸಿ ಅದರ ಮೇಲೆ ಕುಳಿತು ಪುಸ್ತಕವನ್ನು ಕಾಗದವನ್ನು ಇಟ್ಟುಕೊಂಡು ಒಂದು ಹಳೆಯ ಮೇಲೆ ಪೆನ್ಸಿಲ್ನಿಂದ ಲೆಕ್ಕ ಮಾಡುತ್ತಿದ್ದರು ನಾನು ಇದೇನು ಸರ್ ಈ ಹೊತ್ತಿನ ಪಾಠದ ಲೆಕ್ಕವಪ್ಪ ಏನು ಸರ್ ನೀವು ಮನೆಯಲ್ಲಿ ಲೆಕ್ಕ ಮಾಡಬೇಕೆ ನೀವು ಗಣಿತಶಾಸ್ತ್ರದಲ್ಲಿ ಮಹಾಪಂಡಿತರು ನಮ್ಮ ಪಾಂಡಿತ್ಯವೆಲ್ಲ ಪರೀಕ್ಷೆಗೆ ಬರುತ್ತದೆ ನನ್ನ ಕ್ಲಾಸ್ನಲ್ಲಿ ಮಹಾ ಬುದ್ಧಿವಂತರಿದ್ದಾರೆ ಅವರು ನಮ್ಮ ತಪ್ಪುಗಳನ್ನು ಕಂಡುಕೊಳ್ಳಬಲ್ಲವರು ಸೂಕ್ಷ್ಮವಾದ ಪ್ರಶ್ನೆಗಳನ್ನು ಕೇಳಬಲ್ಲವರು ಅವರೆದುರಿಗೆ ನಿಲ್ಲುವಾಗ ನಾವು ತಯಾರಿಲ್ಲವೆಂದು ಅವರಿಗೆ ತಿಳಿದರೆ ನಮ್ಮ ದೃಷ್ಟಿಯಲ್ಲಿ ನಾವೇ ಸಣ್ಣವರಾಗಬೇಕಾಗುತ್ತದೆ ಪ್ರತಿದಿನವೂ ತಪ್ಪದೆ ಶಾಸ್ತ್ರಾಧ್ಯಯನ ಮಾಡಬೇಕಾದದ್ದು ಉಪಾಧ್ಯಾಯನ ಕರ್ತವ್ಯ ಅದು ಅವನ ಪ್ರಥಮ ಕರ್ತವ್ಯ ನಾವು ಪಾಠ ವಿಷಯವನ್ನು ಮುನ್ನಾಲೋಚನೆಯಿಂದ ವ್ಯಾಸಂಗ ಮಾಡಿಕೊಳ್ಳದೆ ಕ್ಲಾಸಿಗೆ ಹೋದರೆ ಕರ್ತವ್ಯ ಭ್ರಷ್ಟರಾಗುತ್ತೇವೆ ಇಂಥ ಸಂಗತಿ ಇನ್ನೊಂದು ನೆನಪಿಗೆ ಬರುತ್ತದೆ ಡಿ ವೆಂಕಟರಾಮಯ್ಯನವರು ನಮ್ಮ ದೇಶದ ಪ್ರಸಿದ್ಧ ಬೋಧಕರಲ್ಲಿ ಡಿ ವೆಂಕಟರಾಮಯ್ಯನವರು ಒಬ್ಬರು ಇವರು ಬಿಎ ಪರೀಕ್ಷೆಗೆ ಕುಳಿತಾಗ ಬರೆದಿದ್ದ ಉತ್ತರ ಪತ್ರಿಕೆಗಳನ್ನು ನೋಡಿ ಬಾಬಾ ಸಾಹೇಬರು ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗುವುದಕ್ಕೆ ಮುಂಚೆಯೇ ವೆಂಕಟರಾಮಯ್ಯನವರನ್ನು ಬೋಧಕರನ್ನಾಗಿ ನಿಯಮಿಸಿಕೊಂಡರು ಇಂಥ ಒಳ್ಳೆಯ ವಿದ್ಯಾರ್ಥಿ ಕೈತಪ್ಪಿ ಹೋಗಬಾರದೆಂದು ಬಾಬಾ ಸಾಹೇಬರ ಆತುರ ವೆಂಕಟರಾಮಯ್ಯನವರಿಗೆ ಚಾಕರಿ ಅವರನ್ನು ಮಹಾರಾಣಿ ಪಾಠಶಾಲೆಯಲ್ಲಿ ಇಂಗ್ಲಿಷ್ ಸಾಹಿತ್ಯ ಬೋಧಕರಾಗಿ ನಿಯಮಿಸಲಾಯಿತು ಅವರು ಒಂದು ತಿಂಗಳು ಕೆಲಸ ಮಾಡಿ ಮಾರನೆಯ ತಿಂಗಳು ಮೊದಲನೆಯ ತಾರೀಕು ಮನೆಗೆ ಬಂದಾಗ ಅವರ ತಂದೆಯವರು ತಿಂಗಳ ಸಂಬಳ ಮಗನು ಕೈಗೆ ತಂದು ತಂದುಕೊಟ್ಟನೆಂದು ನಿರೀಕ್ಷಿಸಿಕೊಂಡಿದ್ದರು ಆದರೆ ಮಗ ಕೊಟ್ಟ ವಿವರಣೆ ಹೀಗೆ ಸಂಬಳ ಕೈಗೆ ಬಂದಿತು 50 ರೂಪಾಯಿ ಆದರೆ ನನ್ನ ಬೋಧನಾ ಕಾರ್ಯದ ಸಿದ್ಧತೆಗಾಗಿ ನಾನು ಒಂದು ಇಂಗ್ಲಿಷ್ ನಿಘಂಟನ್ನು ಕೊಂಡುಕೊಳ್ಳಬೇಕಾಯಿತು ಅದರ ಬೆಲೆ ಅರವತ್ತು ರೂಪಾಯಿ ಮುಂದಿನ ತಿಂಗಳ ಸಂಬಳದಿಂದ ಇನ್ನೂ ಹತ್ತು ರೂಪಾಯಿ ಕೊಟ್ಟರೆ ಆ ಸಾಲ ತಂದೆ ನಾವು ಬಡವರಲ್ಲವೇನಪ್ಪ ನಿನ್ನೇ ನಂಬಿಕೊಂಡಿದ್ದೇವೆ ಇಷ್ಟುದಿನ ಓದಿದ್ದು ಸಾಲದೆ ಇನ್ನೂ ಪುಸ್ತಕಕ್ಕೆ ಹಣ ಹಾಕಬೇಕು ಕಾಲೇಜಿನಲ್ಲಿ ನನ್ನ ಪಾಠ ಸಾರ್ಥಕವಾಗಬೇಕಾದರೆ ನಾನು ಅದಕ್ಕೆ ಮೊದಲು ಸಿದ್ಧತೆ ಮಾಡಿಕೊಳ್ಳಬೇಕು ಕಾಲೇಜಿನಲ್ಲಿ ನಾನು ಹೇಳಬೇಕಾಗಿರುವ ಗ್ರಂಥ ಮಹಾಕವಿಯಾದ ಶೇಕ್ಸ್ಪಿಯರಿನ ಮರ್ಚೆಂಟ್ ಆಫ್ ವೆನಿಸ್ ನಾಟಕ ಶೇಕ್ಸ್ಪಿಯರ್ ಅನ್ನು ನಾನು ಚೆನ್ನಾಗಿ ಅಧ್ಯಯನ ಮಾಡದಿದ್ದರೆ ನನ್ನ ಬೋಧನೆ ತೃಪ್ತಿಕರವಾಗಲಾರದು ಆ ಮಹಾಕವಿಯ ಕಾವ್ಯಗಳನ್ನು ವಿವರಿಸಲು ಸ್ಮಿಟ್ ಎಂಬಾತನು ಒಂದು ಭಾರಿ ನಿಘಂಟನ್ನು ಬರೆದಿದ್ದಾನೆ ಆ ನಿಘಂಟುವಿನ ಸಹಾಯವಿಲ್ಲದೆ ನನ್ನ ವ್ಯಾಸಂಗ ನಡೆಯಲಾರದು ನಾನು ಚೆನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲದೆ ನನ್ನ ಬೋಧನೆ ಸಾರ್ಥಕವಾಗಲಾರದು ಆದದ್ದರಿಂದ ಆ ನನಗೆ ಅವಶ್ಯ ಅದರ ಉಪಯೋಗದಿಂದಲೇ ಈ ಚಾಕರಿ ನನಗೆ ದಕ್ಕತಕ್ಕದ್ದು ಈ ವಿವರಣೆಯನ್ನು ಕೇಳಿ ವೆಂಕಟರಾಮಯ್ಯನವರ ತಂದೆಯವರು ತೃಪ್ತರಾಗಿ ಮಗನ ವಿಷಯದಲ್ಲಿ ಹೆಮ್ಮೆ ಪಟ್ಟರು ಆ ಹೆಮ್ಮೆ ಬಡತನವನ್ನು ಮರೆಯಿರಬೇಕು ವಿಜ್ಞಾನ ಬೋಧೆ ವೆಂಕಟನಾರಾಯಣಪ್ಪನವರು ವಿಜ್ಞಾನ ವಿದ್ಯಾಭ್ಯಾಸ ವಿಷಯದಲ್ಲಿ ಅತಿಶಯವಾದ ಉತ್ಸಾಹವನ್ನಿಟ್ಟುಕೊಂಡಿದ್ದರು ಈ ಉದ್ದೇಶದಿಂದ ಅವರು ಒಂದು ಸಾರಿ ಕೆಲವು ಸಾಮಾನ್ಯ ಪಾಠಶಾಲೆಗಳಿಗೆ ತಾವು ಖುದ್ದು ಹೋಗಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಪ್ರವೃತ್ತಿ ಎಷ್ಟು ಮಾತ್ರ ಇರಬಹುದೆಂಬುದನ್ನು ಪರೀಕ್ಷಿಸಬೇಕೆಂದು ಪ್ರಯತ್ನಪಟ್ಟರು ವಿಜ್ಞಾನದಲ್ಲಿ ಮುಖ್ಯ ಭಾಗ ಸಂಗತಿಗಳಲ್ಲ ಬುದ್ದಿಯ ಸಹಜವಾದ ಒಲವಿನದು ಕಾರ್ಯ ಕಾರಣ ಸಂಬಂಧವನ್ನು ತರ್ಕ ಮಾಡತಕ್ಕದ್ದು ವಿಜ್ಞಾನದ ಕೆಲಸ ಇದು ಏಕೆ ಅದು ಹೇಗೆ ಇದು ಏನು ಅದಕ್ಕೂ ಇದಕ್ಕೂ ಸಂಬಂಧವೇನು ಹೀಗೆ ತರ್ಕ ಮಾಡಬೇಕು ವೆಂಕಟನಾರಾಯಣಪ್ಪನವರು ಒಂದಾನೊಂದು ಸ್ಕೂಲ್ಗೆ ಹೋಗಿ ಒಂದು ಕ್ಲಾಸಿನಲ್ಲಿ ಬ್ಲಾಕ್ ಬೋರ್ಡಿನ ಮುಂದೆ ನಿಂತು ತೆಗೆದುಕೊಂಡು ನಾಲ್ಕು ಗೀಟು ಹಾಕಿದರು ಹೀಗೆ ಅದರ ಅದರ ಮೇಲುಗಡೆ ಎರಡು ಉದ್ದ ಗೀಟುಗಳನ್ನು ಹಾಕಿದರು ಪಕ್ಕ ಪಕ್ಕದಲ್ಲಿ ಮತ್ತೆರಡು ಗಿಟುಗಳನ್ನು ಹಾಕಿದರು ಆಗ ರೂಪ ಇದು ಏನು ಎಂದು ಹುಡುಗರನ್ನು ಕೇಳಿದರು ಉತ್ತರ ಬರಲಿಲ್ಲ ನೀವು ಇಂತಹದ್ದು ನೋಡಿಲ್ಲವೇ ಉತ್ತರವಿಲ್ಲ ನಿಮ್ಮ ಮನೆಯಲ್ಲಿ ಅಡಿಗೆ ಮನೆಯಲ್ಲಿಯೋ ಸ್ನಾನದ ಮನೆಯಲ್ಲಿಯೋ ದೀಪ ಅಂಟಿಸುವುದು ಹೇಗೆ ಎಂದು ಕೇಳಿದರು ಆಗ ಒಬ್ಬ ಹುಡುಗ ಹೌದು ಸರ್ ಇಂತಾದರಲ್ಲಿಯೇ ದೀಪ ಬರುವುದು ಎಂದ ಅದರ ಹೆಸರೇನು ಎಂದರು ಉತ್ತರವಿಲ್ಲ ಇದನ್ನು ಬುಡ್ಡಿ ಎಂದು ಹೇಳುವುದಿಲ್ಲವೇನಯ್ಯ ಎಲ್ಲಾ ಹುಡುಗರು ಹೌದು ಸರ್ ಇದು ಬುಡ್ಡಿ ಎಂದರು ವೆಂಕಟ ನಾರಾಯಣಪ್ಪನವರು ಕಡೆ ತಿರುಗಿ ಹೇಳಿದರು ಇದಪ್ಪ ಮುಖ್ಯವಾದದ್ದು ವಿಜ್ಞಾನದಲ್ಲಿ ಪದಾರ್ಥಗಳ ಸಾದೃಶ್ಯವನ್ನು ನೋಡಿ ಊಹೆ ಮಾಡಬೇಕು ಈ ಶಕ್ತಿ ಬೆಳೆಯದೇ ಹೋದರೆ ವಿಜ್ಞಾನ ಬೆಳೆಯುವುದಿಲ್ಲ ನಾನಾ ಪದಾರ್ಥಗಳಿಗೆ ಇರುವ ಸಾದೃಶ್ಯ ಅಸಾದೃಶ್ಯಗಳನ್ನು ಮೊದಲು ಗಮನಿಸಿ ಆಮೇಲೆ ಕಾರ್ಯಕಾರಣ ವಿಚಾರ ಮಾಡಬೇಕು ಇಂಥ ಅನುಭವಗಳಿಂದ ವೆಂಕಟನಾರಾಯಣಪ್ಪನವರಿಗೆ ವಿಜ್ಞಾನ ಪ್ರಚಾರದ ಅವಶ್ಯಕತೆ ಮಂದಟ್ಟಾಯಿತು ಮಡಿ ವೆಂಕಟನಾರಾಯಣಪ್ಪನವರು ಸೆಂಟ್ರಲ್ ಕಾಲೇಜಿನಲ್ಲಿ ಭೌತ ಪ್ರೊಫೆಸರ್ ಆಗಿದ್ದರಷ್ಟೇ ಅವರು ದೇಹ ಸ್ವರೂಪ ವಿಜ್ಞಾನವನ್ನು ಕಲಿಸಬೇಕಾಗಿತ್ತು ದೇಹದ ಅಂಗಾಂಗರಚನೆಯನ್ನು ಪ್ರತ್ಯಕ್ಷಗೊಳಿಸಲಿಕ್ಕಾಗಿ ಪಿಂಗಾಣಿಯ ದೇಹಕಾರಗಳನ್ನು ಇರಿಸಿರುತ್ತಾರಷ್ಟೇ ವೆಂಕಟನಾರಾಯಣಪ್ಪನವರು ಪಾಠ ಹೇಳುವಾಗ ಒಂದು ಸಣ್ಣ ಕೋಲನ್ನು ಅಥವಾ ಪೆನ್ಸಿಲ್ ಕಡ್ಡಿಯನ್ನು ಕೈಯಲ್ಲಿ ಹಿಡಿದು ಅದು ಆ ವಸ್ತುವನ್ನು ಸೋಕದಂತೆ ಒಂದೆರಡು ಅಂಗುಲ ದೂರದಿಂದ ಉದ್ದಿಷ್ಟಾವಯವವನ್ನು ತೋರಿಸಿಕೊಡುತ್ತಿದ್ದರು ಇದು ಜಟರ ಇದು ಕರುಳು ಇದು ಪಿತ್ತಕೋಶ ಇದು ಶ್ವಾಸಕೋಶ ಈ ರೀತಿಯಾಗಿ ಕಡ್ಡಿಯನ್ನು ವಸ್ತುವಿಗೆ ಸೋಕಿಸದೆ ಇದ್ದದ್ದಕ್ಕೆ ವಿದ್ಯಾರ್ಥಿಗಳಲ್ಲಿ ಎರಡು ಬಗೆಯ ವಿವರಣೆಗಳು ಹೊರಟಿದ್ದವು ಅದು ಶವಪ್ರಾಯವಾದದ್ದು ಮೈಲಿಗೆ ಅದು ಮಣ್ಣಿನದು ಮುಟ್ಟಿದರೆ ಮುರಿದು ಹೋದಿತ್ತು ಮೊದಲೆಯ ಕಾರಣದಿಂದ ಹೆಚ್ಚು ನಗು ಮಡಿವಂತಿಕೆ ಅಷ್ಟು ದೂರ ಹೋಗುತ್ತಿತ್ತೆಂದು ಆದರೆ ಅದರಿಂದ ಪಾಠಪಟುತ್ವಕ್ಕೆ ಎಷ್ಟು ಮಾತ್ರವೂ ಕುಂದಾಗಲಿಲ್ಲ ವೆಂಕಟನಾರಾಯಣಪ್ಪನವರ ಶಿಷ್ಯರಾಗಿದ್ದು ವೈದ್ಯದ ಇಲಾಖೆಯಲ್ಲಿ ಸೀನಿಯರ್ ಸರ್ಜನ್ ಹುದ್ದೆಗೆ ಏರಿದ ಡಾಕ್ಟರ್ ಎಸ್ ಸುಬರಾವ್ ಡಾಕ್ಟರ್ ಬಿಕೆ ನಾರಾಯಣರಾವ್ ಮೊದಲಾದ ಅನೇಕರು ತಮ್ಮ ಪ್ರೊಫೆಸರ್ ತೀರಸ್ವರೂಪ ವಿಜ್ಞಾನವನ್ನು ಬೋಧಿಸುತ್ತಿದ್ದ ಕ್ರಮ ಚೆನ್ನಾಗಿತ್ತೆಂದು ಮೆಚ್ಚಿಕೊಳ್ಳುತ್ತಿದ್ದರು ಮಡಿಗೆ ಮಡಿ ದಕ್ಷತೆಗೆ ದಕ್ಷತೆ ವೆಂಕಟನಾರಾಯಣಪ್ಪನವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕಾಗಿ ಬರೆದುಕೊಟ್ಟ ಜೀವವಿಜ್ಞಾನ ಗ್ರಂಥವು ಎಲ್ಲ ದೃಷ್ಟಿಗಳಿಂದಲೂ ಪ್ರಮಾಣಭೂತವಾದದ್ದೆಂದು ಅಂಗೀಕಾರ ಪಡೆದಿದೆ ವಿಷಯ ವಿಸ್ತರಣೆಯಲ್ಲಿ ನಿರೂಪಣಾ ವಿಧಾನದಲ್ಲಿ ಭಾಷಾ ಶೈಲಿಯಲ್ಲಿ ಶಬ್ದಗಳ ಔಚಿತ್ಯದಲ್ಲಿ ಹೇಗೆ ನೋಡಿದರೂ ಪ್ರಶಂಸಾರ್ಹವಾದ ಗ್ರಂಥ ಅದು ಅಚಲನಿಷ್ಠೆ ಕಾಲೇಜಿನಲ್ಲಿದ್ದಾಗ ವೆಂಕಟನಾರಾಯಣಪ್ಪನವರು ಲಘು ಶಂಕೆಗಾಗಿ ಹೋಗಬೇಕಾದರೆ ಒಂದು ಸಣ್ಣ ಸೀಸೆಯಲ್ಲಿ ನೀರು ತುಂಬಿಕೊಂಡು ಹೋಗುತ್ತಿದ್ದರು ತುಂಟ ಹುಡುಗರು ಈ ಸಮಯವನ್ನು ನೋಡಿಕೊಂಡಿದ್ದು ಆ ವೇಳೆಗೆ ಆ ದಾರಿಯಲ್ಲಿ ಎರಡು ಸಾಲಾಗಿ ನಿಂತು ಸೀಸೆ ಮೆರವಣಿಗೆ ಬಂತು ಸೀಸೆ ಮೆರವಣಿಗೆ ಎನ್ನುವರು ವೆಂಕಟನಾರಾಯಣಪ್ಪನವರಿಗೆ ಅದು ಕೇಳಿಸಲಿಲ್ಲವೆಂದೆರಿಸುವಂತೆ ಅವರು ಆ ಸಾಲುಗಳ ನಡುವೆ ಅತಿತ್ತ ತಿರುಗಿ ನೋಡದೆ ನೇರವಾಗಿ ನಡೆದು ಹೋಗಿ ಹಿಂತಿರುಗಿ ಬರುವರು ಹೀಗೆ ನಾಲ್ಕೈದು ಸಾರಿ ಆದ ಬಳಿಕ ತುಂಟರು ತಮ್ಮ ಹಾಸ್ಯ ತಿಳಿದು ಆ ಹಾಸ್ಯವನ್ನು ಬಿಟ್ಟರು ತಮಗೆ ಸರಿಯೆಂದು ಗೊತ್ತಾದ ವಿಷಯದಲ್ಲಿ ಹಾಗೆ ನಡೆಯಲು ವೆಂಕಟನಾರಾಯಣಪ್ಪನವರು ತಮಗೆ ಜೊತೆಯಿಲ್ಲವೆಂಬ ಕಾರಣದಿಂದ ಹೆದರಿದವಳದವರಲ್ಲ ಯೂನಿವರ್ಸಿಟಿ ಸೆರೆಟ್ ಸಭೆಯಲ್ಲಿಯೂ ಇತರ ಸಾರ್ವಜನಿಕ ಸ್ಥಳಗಳಲ್ಲಿಯೂ ಒಂದು ಅಭಿಪ್ರಾಯವನ್ನು ಅನುಮೋದಿಸುವಾಗ ವಿರೋಧಿಸುವಾಗಲಾಗಲಿ ತಮ್ಮ ಸಂಗಡಿಗರು ಎಷ್ಟು ಮಂದಿ ಇದ್ದಾರೆಂಬ ವಿಚಾರದ ಕಡೆಗೆ ಅವರ ಮನಸ್ಸು ಹೋಗುತ್ತಲೇ ಇರಲಿಲ್ಲ ಎಷ್ಟೋ ಸಾರಿ ಅನುಮೋದನೆಯಲ್ಲಿಯೂ ವಿರೋಧದಲ್ಲಿಯೂ ಅವರು ಒಬ್ಬರೇ ಒಬ್ಬರಾಗುತ್ತಿದ್ದರು ಮೋಂಬತ್ತಿಯ ವಿಷಯದಲ್ಲಿಯೂ ವೆಂಕಟನಾರಾಯಣಪ್ಪನವರು ನೇಮಿಷ್ಟರು ಮಡಿಯಲ್ಲಿರುವಾಗ ಅದನ್ನು ಮುಟ್ಟರು ಪರಸ್ಪರ ಹೋದಾಗ ಬೇರೆ ದೀಪವಿಲ್ಲದ ವಿಲ್ಲದೆ ಮೋಂಬತ್ತಿಯೊಂದೇ ಗತಿಯಾದಾಗ ವೆಂಕಟಯ್ಯನವರು ಇನ್ನು ಯಾರೋ ಮೈಲಿಗೆಯಲ್ಲಿದ್ದವರು ಉರಿಯುವ ಮೋಂಬತ್ತಿಯನ್ನು ಹಿಡಿದು ಅಡಿಗೆಗೆ ಬೆಳಕು ತೋರಿಸಬೇಕು ನಾನು ಒಂದೆರಡು ಸಾರಿ ಉರಿಯುವ ಮೋಂಬತ್ತಿಯನ್ನು ಹಿಡಿಯುವೆ ನೆಂದೆ ಅವರು ನೀವು ಬೇಡ ನೀವು ಹರಟುತ್ತೀರಿ ಆಗ ನೀವು ನಗುತ್ತೀರಿ ಮೋಂಬತ್ತಿಯ ತೊಟ್ಟುಗಳು ಪಾತ್ರೆಯ ಮೇಲೆ ಬಿದ್ದು ಮೈಲಿಗೆ ಆಗುತ್ತದೆ ಎಂದರು ನಾವು ಜಮಖಂಡಿಗೆ ಹೋಗಿದ್ದಾಗ ಅಲಬಾಳ ವೆಂಕಟರಾಯರು ಕೃಷ್ಣಾ ನದಿಯ ತೀರದಲ್ಲಿದ್ದ ತಮ್ಮ ತೋಟಕ್ಕೆ ಕರೆದುಕೊಂಡು ಹೋದರು ಆ ವರ್ಷ ವೆಂಕಟನಾರಾಯಣಪ್ಪನವರೇ ಸಮ್ಮೇಳನ ಅಧ್ಯಕ್ಷರು ಆ ದಿನಕ್ಕೆ ವೆಂಕಟನಾರಾಯಣಪ್ಪನವರು ಕ್ಷೌರ ಮಾಡಿಸಿಕೊಂಡು ಎಂಟು ಹತ್ತು ದಿನವಾಗಿದ್ದಿರಬಹುದು ಗ್ರಾಚಾರ ವಶಾತ್ ನನ್ನ ಕಣ್ಣಿಗೆ ಅಲ್ಲಿ ಒಬ್ಬ ಹಜಾಮನು ಕಾಣಿಸಲಾಗಿ ನಾನು ಅದನ್ನು ವೆಂಕಟನಾರಾಯಣಪ್ಪನವರಿಗೆ ಶಿಫಾರಸು ಮಾಡಿದೆ ಕ್ಷೌರ ಕರ್ಮವೇನೋ ನಡೆಯಿತು ನದಿಯೊಳಗೆ ಸ್ನಾನಕ್ಕಾಗಿ ಇಳಿಯುತ್ತಿದ್ದಾಗ ಅವರು ಜ್ಞಾಪಕ ಮಾಡಿಕೊಂಡು ಏನಪ್ಪಾ ಈ ಹೊತ್ತು ಅಮಾವಾಸ್ಯಲ್ಲವೇ ನಿಮ್ಮ ಮಾತಿನಲ್ಲಿ ಎಲ್ಲಾ ಮರೆತು ಹೋಗಿಬಿಟ್ಟೆ ಹೀಗೆ ಮಾಡಿಸಿ ಬಿಟ್ಟರಲ್ಲ ಏನು ವ್ರತನವಪ್ಪ ಎಂದು ವಿಧ ವಿಧವಾಗಿ ಒಂದು ಬಿಕ್ಕಟ್ಟು ವೆಂಕಟನಾರಾಯಣಪ್ಪನವರ ಮನೆಯಲ್ಲಿ ಒಂದು ಮದುವೆಯ ಸಂದರ್ಭ ಲಗ್ನದ ದಿವಸಕ್ಕೆ ಮೂರು ನಾಲ್ಕು ದಿವಸ ಹಿಂದೆ ರಾತ್ರಿ ಸುಮಾರು ಹನ್ನೆರಡು ಗಂಟೆಯ ವೇಳೆಗೆ ವೆಂಕಟನಾರಾಯಣಪ್ಪನವರು ನನ್ನ ಮನೆಗೆ ಬಂದು ನನ್ನನ್ನು ಕೂಗಿದರು ನಾನು ಮದುವೆಯ ದಿನವಾಯ್ತಲ್ಲ ಈ ಅವೇಳೆಯಲ್ಲಿ ಬಂದಿದ್ದಾರಲ್ಲ ಏನು ಕಾರಣವಿದ್ದಿತು ಎಂದು ಕೊಂಚ ಗಾಬರಿಪಟ್ಟು ಹೊರಕೆ ಬಂದೆ ಏನು ಸರ್ ಸಮಾಚಾರ ಒಂದು ಕಷ್ಟ ಬಂದಿದೆಯಲ್ಲಪ್ಪ ನಿಮ್ಮ ಸಲಹೆ ಕೇಳುವುದಕ್ಕೆ ಬಂದೆ ಏನು ಸರ್ ಆ ಎಕ್ಸ್ವೈಝೆಡ್ ಇದಾನಲ್ಲ ಆತನನ್ನು ಮದುವೆಗೆ ಕರೆಯಬೇಕು ಬೇಕೇ ಬೇಡವೇ ಕರೆಯಬಹುದಲ್ಲ ಒಳ್ಳೆ ಮನುಷ್ಯ ಕರೆದರೆ ಬಂದು ಬಂದರೆ ಏನಂತೆ ಆತ ಸೀಮೆಗೆ ಹೋಗಿ ಬಂದಿದ್ದಾನಲ್ಲಪ್ಪ ಹಾಗಾದರೆ ಬಿಟ್ಟು ಬಿಡಿ ಬಿಟ್ಟು ಬಿಟ್ಟು ಬಿಡುವುದಕ್ಕೆ ಹೇಗಾಗುತ್ತಪ್ಪ ಹತ್ತಿರದ ನೆಂಟ ಆದರೆ ಏನಂತೆ ಬಂದರೆ ಒಂದು ಕಡೆ ಕುಳಿತಿರುತ್ತಾರೆ ತಾಂಬೂಲ ತೆಗೆದುಕೊಂಡು ಹೊರಟು ಹೋಗುತ್ತಾರೆ ಹಾಗಾಗುದಿಲ್ಲ ಆತ ಊಟಕ್ಕೆ ನಿಂತು ಬಿಡುತ್ತಾರೆ ನಿಲ್ಲಲಿ ಬಿಡಿ ಅಷ್ಟು ಊಟ ಮಾಡುವ ಕಡೆ ಹಾಗೆಲ್ಲಪ್ಪಾ ಅವರ ಮನೆಯ ಹೆಂಗಸರು ಬರುತ್ತಾರೆ ಅಡಿಗೆ ಮನೆಯಲ್ಲಿ ಪದಾರ್ಥಗಳನ್ನು ಮುಟ್ಟಿ ಬೆಳೆಸುವುದಕ್ಕೆ ಹೊರಡುತ್ತಾರೆ ಬೇಡವನ್ನು ಆಗಲಿ ಎಂದು ಸಹಿಸುವ ಹಾಗಿಲ್ಲ ಎಲ್ಲರಿಗೂ ಮೈಲಿಗೆ ಏಕವಾಗಿ ಹೋಗುತ್ತದಲ್ಲ ನಾನು ನಕ್ಕು ಇಂತಹ ಸಂದರ್ಭವನ್ನು ಉಪಾಯದಿಂದ ನಿರ್ವಾಹ ಮಾಡಬೇಕು ನಿಮ್ಮ ಕಣ್ಣಿಗೆ ಕಂಡ ದೋಷವನ್ನು ನೀವು ನಿಲ್ಲಿಸಬಹುದು ಎಲ್ಲಿಯೋ ಪರೋಕ್ಷದಲ್ಲಿ ನಡೆಯಬಹುದಾದದ್ದನ್ನು ನೀವು ಹುಡುಕಿಕೊಂಡು ಹೋಗಬೇಕಾದದ್ದಿಲ್ಲ ಎಂದು ಸಮಜಾಯಿಸಿ ಹೇಳಿದೆ ಆ ಹೊತ್ತಿನ ಮಟ್ಟಿಗಾದರೂ ಅವರು ಅದನ್ನು ಅಂಗೀಕರಿಸಿದರೆಂದು ತೋರುತ್ತದೆ ಧರ್ಮ ಸಂಕಟ ಬೆಂಗಳೂರಿನ ಶ್ರೀ ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನಲ್ಲಿ ಪಂಡಿತ ಮಂಡಲದ ವಾರ್ಷಿಕ ಸಮ್ಮೇಳನ ನಡೆದ ದಿವಸ ಬೆಳಿಗ್ಗೆ ಒಂಬತ್ತು ಗಂಟೆ ಪ್ರೊಫೆಸರ್ ಸಿಆರ್ ನರಸಿಂಹಶಾಸ್ತ್ರಿಗಳವರ ಅಧ್ಯಕ್ಷ ಭಾಷಣವನ್ನು ಕೇಳಿ ಸಂತುಷ್ಟರಾಗಿ ಸಭಿಕರು ಹೊರಕ್ಕೆ ಬರುತ್ತಿದ್ದಾರೆ ಆಗ ಯಾರೋ ಒಬ್ಬರು ಬಂದು ವೆಂಕಟನಾರಾಯಣಪ್ಪನವರನ್ನು ಬೇರೆಯಾಗಿ ಕರೆದುಕೊಂಡು ಹೋಗಿ ಏನನ್ನೋ ಹೇಳಿದರು ವೆಂಕಟನಾರಾಯಣಪ್ಪನವರ ಮುಖ ಪ್ರಸನ್ನವಾಗಿದ್ದದ್ದು ಕೊಂಚ ವ್ಯಾಕುಲಿತವಾಯಿತು ವ್ಯಾಕುಲದಿಂದ ಕಟುವಾಯಿತು ಅವರು ನನ್ನನ್ನು ಬಳಿಗೇ ಕರೆದು ಕೇಳಿದರು ಕೇಳಿದರೇನಪ್ಪ ಈ ಅವಿವೇಕವನ್ನ ಏನು ಸಾರದು ಗೊತ್ತಿಲ್ಲವೇ ಬಸವಣ್ಣನಗುಡಿಯ ಸಮೀಪದಲ್ಲಿರುವ ದೊಡ್ಡ ಗಣಪತಿಯ ಸನ್ನಿಧಿಯಲ್ಲಿ ಖಗ ಕಕಾ ಶಾಸ್ತ್ರಿಗಳು ಲಕ್ಷ ಮೋದಕ ಯಾಗವನ್ನು ನಡೆಸುತ್ತಿದ್ದಾರಲ್ಲ ಅಲ್ಲಿ ನಿನ್ನೆ ರಾತ್ರಿ ನಡೆಯಿತಂತೆ ಅಸಂಗತ ಅಹ್ ಋತ್ವಿಕ್ಕುಗಳ ಪೈಕಿ ಒಬ್ಬಾತ ಅಲ್ಪಸಂಖ್ಯೆಗಾಗಿ ಹೋದವನು ಮತ್ತೆ ಕಾಲು ಕೂಡ ತೊಳೆಯದೆ ಆಚಮನ ಮಾಡದೆ ಪುನಃ ಹೋಮಕ್ಕೆ ಕುಳಿತು ಆಹುತಿ ಹಾಕಿದನಂತೆ ಏನಪ್ಪ ಈ ಅನ್ಯಾಯ ನನಗೆ ಕೊಂಚ ನಗು ಬಂತು ಏನಪ್ಪಾ ನಗುತ್ತೀರಿ ಇಷ್ಟೇನೆ ಧರ್ಮಶ್ರದ್ಧೆ ನಾನು ಏನು ಆಗುತ್ತದೆ ಸರ್ ಏನು ಮಾಡುವುದೇ ಆತನನ್ನು ದಂಡಿಸಬೇಕಪ್ಪ ಇಂತವರು ಬ್ರಾಹ್ಮಣ ಮಂಡಳಿಯಲ್ಲಿಲ್ಲದಂತೆ ಮಾಡಬೇಕು ಅದೆಲ್ಲ ಸರಿ ಆದರೆ ಅದು ನಿಜವೋ ಹಾಗೆ ನಡೆದದ್ದನ್ನು ನೋಡಿದವರು ಯಾರು ಛಾಸ್ತ್ರಿಗಳು ಹೇಳುತ್ತಾರಲ್ಲ ಅವರು ಸುಳ್ಳು ಹೇಳುತ್ತಾರೆಯೇ ಸುಳ್ಳಲ್ಲ ವೆಂದಿಟ್ಟುಕೊಳ್ಳೋಣ ತಪ್ಪು ತಿಳುವಳಿಕೆಯಿಂದ ಹೇಳಿರಬಹುದಲ್ಲ ಆ ಬ್ರಾಹ್ಮಣ ಮೂಗು ಸಿದಕ್ಕೂ ಮೈ ತುರಿಸಿಕೊಳ್ಳುವುದಕ್ಕೂ ಹೊಟ್ಟೆಯೊಬ್ಬರ ಕಳೆದುಕೊಳ್ಳುವುದಕ್ಕೂ ಒಂದು ಕ್ಷಣ ಹೊರಕ್ಕೆ ಹೋಗಿರಬಹುದು ಅದರಿಂದ ಮೈಲಿಗೆಯಾಯಿತೆಂದು ನಾವು ಹೇಗೆ ನಿಶ್ಚಯಕ್ಕೆ ಬರುವುದು ಇಷ್ಟಕ್ಕೂ ಆ ಬ್ರಾಹ್ಮಣನನ್ನು ಒಂದು ಮಾತು ಕೇಳಬೇಡವೆ ಆತನನ್ನು ಕೇಳದೆಯೇ ದಂಡಿಸುವುದು ನ್ಯಾಯವಾಗುತ್ತದೆಯೇ ಆತನನ್ನು ವಿಚಾರಿಸಿಕೊಂಡು ಈ ಪುಕಾರು ಮಾಡಿದ ಮನುಷ್ಯನ ವಿಷಯದಲ್ಲಿ ಆತ ಏನು ಹೇಳುತ್ತಾನೋ ಈ ವಿಚಾರಣೆಯ ಅವಸರದಲ್ಲಿ ವಿಷಯ ಎಲ್ಲಿಂದೆಲ್ಲಿಗೋ ಹೋಗಿ ನಾವು ಯಾರು ಯಾರನ್ನೋ ಸಾಕ್ಷ್ಯಕ್ಕೆ ಕರೆಯಬೇಕಾದೀತು ಆಗ ಯಾರು ಯಾರು ಯಾರು ಯಾರನ್ನೆತ್ತಿ ಹಾಕಿ ಯಾರೋ ತಿಳಿಯುವುದು ನಮಗೆ ಇನ್ನು ಕಷ್ಟವಾಗುತ್ತದೆ ಅದರಿಂದಾಗುವ ಫಲ ಮತ್ತಷ್ಟು ಮತ್ಸರ ಮತ್ತಷ್ಟು ವೈಷಮ್ಯ ಹಾಗಾದರೆ ಏನು ಮಾಡಬೇಕೆನ್ನುತ್ತೀರಿ ಇದೆಲ್ಲಾ ಸರಿಯೋ ನಾವು ಮೇ ಮಾಡಬೇಕಾದದ್ದು ಏನೂ ಇಲ್ಲ ಇದು ನಮ್ಮ ಅವಶ್ಯ ಕರ್ತವ್ಯಕ್ಕೆ ಸೇರಿದ ವಿಚಾರವಲ್ಲ ಯಾರೋ ಯಾರ ವಿಷಯದಲ್ಲಿಯೋ ಆಡಿದ ಕ್ಷುದ್ರವನ್ನು ನಾವು ಹುಡುಕಿಕೊಂಡು ಹೋಗಬೇಕಾಗಿಲ್ಲ ಆ ವೇಳೆಗೆ ಶ್ರೀಮಾನ್ ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಗಳು ನಾವಿದ್ದ ಕಡೆಗೆ ಬಂದರು ನಮ್ಮ ಅದೃಷ್ಟದಿಂದ ಅವರು ನನ್ನ ಪಕ್ಷವನ್ನು ಸಮರ್ಥನೆ ಮಾಡಿದರು ಈ ವೈದಿಕ ಬ್ರಾಹ್ಮಣ ರಾಜ್ಯಗಳ ಕೊನೆ ಕೊನೆಯಿಲ್ಲದ್ದು ಇದಕ್ಕೆ ನೀವು ಕೈ ಹಾಕಿದರೆ ಕೆಂಪಿರುವೆ ಗೂಡಿನಲ್ಲಿ ಕೈಯಿಟ್ಟ ಹಾಗೆ ಇಷ್ಟು ಹೊತ್ತಿಗೆ ವೆಂಕಟನಾರಾಯಣಪ್ಪನವರ ಉದ್ವೇಗ ಕೊಂಚ ಎಳಿದಿತ್ತು ಏನಪ್ಪ ಹೀಗನ್ನುತ್ತೀರಾ ಕೊನೆಗೆ ಆ ವಿಚಾರವನ್ನು ಅಲ್ಲಿಗೆ ಬಿಟ್ಟು ಬಿಡತಕ್ಕದ್ದೆಂದು ತೀರ್ಮಾನಕ್ಕೆ ಬಂದ ಬಂದಂತಾಯಿತು ಮನೋಧಾರ್ಢ್ಯ ವೆಂಕಟನಾರಾಯಣಪ್ಪನವರು ಸಂಸಾರದ ಕಷ್ಟ ನಿಷ್ಠೂರಗಳನ್ನು ಅನುಭವಿಸಿದ್ದವರು ರೋಗದ ದುಃಖ ವಿಯೋಗದ ದುಃಖ ಬಡತನದ ದುಃಖ ಕೀಳು ಮನಸ್ಸಿನ ದುಃಖ ಇಂಥ ಬಗೆಬಗೆಯ ದುಃಖಗಳನ್ನು ಕಂಡಿದ್ದರು ಅವರ ಮನಸ್ಸು ಬೇಗನೆ ಉದ್ವೇಗಕ್ಕೆ ಬರುತ್ತಿದ್ದದ್ದಾದರೂ ಯುಕ್ತಾಯುಕ್ತ ವಿಚಾರದಿಂದ ವಿಮುಖವಾದದ್ದಲ್ಲ ಸಾವಕಾಶವಾಗಿ ವಿಷಯದ ಪೂರ್ವಾಪರಗಳನ್ನು ವಿವರಿಸಿ ಹೇಳಿ ಅನುಕೂಲ ಪ್ರತಿಕೂಲಗಳನ್ನು ಸಕಾರಣವಾಗಿ ತಿಳಿಸಿದ್ದಲ್ಲಿ ಅವರು ತಮ್ಮ ಪೂರ್ವ ನಿರ್ಧಾರವನ್ನು ಪುನರ್ ವಿಮರ್ಶೆಯಿಂದ ತಿದ್ದಿಕೊಳ್ಳಲು ಸಿದ್ಧರಾಗಿದ್ದರು ಅವರ ಗುಣಗಳಲೆಲ್ಲ ಉನ್ನತೋನ್ನತವಾದದ್ದೆಂದರೆ ಅವರ ಮನೋದಾರ್ಢ್ಯ ನಿಯಮ ನಿಷ್ಠೆ ವೆಂಕಟನಾರಾಯಣಪ್ಪನವರು ತಿಂಡಿ ತೀರ್ಥಗಳ ವಿಷಯದಲ್ಲಿ ಉತ್ಸಾಹಿಗಳಾಗಿರಲಿಲ್ಲ ಅವು ಕೆಲಸವನ್ನು ಹಾಳು ಮಾಡುತ್ತವೆಂದೇ ಅವರ ಅಭಿಪ್ರಾಯ ನಾನು ಪರಿಷತ್ತಿನ ಉಪಾಧ್ಯಕ್ಷನಾದಾಗ ಸೇರಿದ ಮೊಟ್ಟಮೊದಲ ಕಾರ್ಯಕಾರಿ ಸಮಿತಿಯಲ್ಲಿ ನನ್ನ ಈ ಚಪಲ ಅವರ ಗಮನಕ್ಕೆ ಬಂದಿತು ಮೀಟಿಂಗ್ ಸೇರಿ ಕಾರ್ಯಾರಂಭವಾಗುವುದಕ್ಕೆ ಮುಂಚೆ ಫಲಾಹಾರವೆಂದು ನಾನು ವೆಂಕಣ್ಣಯ್ಯ ಮೊದಲಾದ ಸ್ನೇಹಿತರು ಗೊತ್ತು ಅದರಂತೆ ದೊಣ್ಣೆಗಳಲ್ಲಿ ಬಿಸಿ ಬಿಸಿ ಸಿಹಿ ಚ ಸಜ್ಜಿಗೆ ಬಂದವು ವೆಂಕಟನಾರಾಯಣಪ್ಪನವರು ಅದನ್ನು ಕಂಡೊಡನೆಯೇ ಹಾವು ಕಂಡವರಂತೆ ತಟ್ಟನೆಯದ್ದು ನಿಂತು ಇದೇನಪ್ಪ ನಾನ್ಸೆನ್ಸ್ ಎಂದರು ನಾವು ಅವರಿಗೆ ಸಮಾಧಾನ ಹೇಳಲು ಪ್ರಯತ್ನ ನಮ್ಮ ಮಾತನ್ನು ಅವರು ಕಿವಿಗೆ ಹಾಕಿಕೊಳ್ಳದೆ ಮೀಟಿಂಗಿನಿಂದ ಹೊರಟೆ ಹೋದರು ನಾವು ಎದ್ದು ಹೋಗಿ ಬೇಡಿಕೊಂಡ ಮೇಲೆ ಆ ನಾನ್ಸೆನ್ಸ್ ಎಲ್ಲ ಮುಗಿಯಲ್ಲಿ ಆಮೇಲೆ ಬರುತ್ತೇನೆ ಎಂದರು ವೆಂಕಟನಾರಾಯಣಪ್ಪನವರು ಎಲ್ಲದರಲ್ಲಿಯೂ ಮಡಿ ಎಲ್ಲದರಲ್ಲಿಯೂ ನಿಯಮ ಅವರು ತಿಂಡಿ ತೀರ್ಥ ಬೇಡವೆನ್ನುವರಲ್ಲ ನಮ್ಮನ್ನು ಎಷ್ಟೋ ಸಲ ಅವರ ಮನೆಗೆ ಕರೆದು ಒಳ್ಳೆಯ ಸೊಗಸಾದ ತಿಂಡಿಗಳನ್ನು ಕೊಟ್ಟು ಆಧರಿಸಿದ್ದಾರೆ ಆದರೆ ಎಲ್ಲ ಮಡಿ